ओम ओपकाय च अवतार सेधर्मस्विणे अवताय रामकृष्णा ते आजम अजम अजं अजरम अनत महांतं, महांतं, शिवं, ಮಹಾಂತ ಶಿವಂ ಅಮಲಂ ಅನಾದಿ ಭೂತದೇಹಾಹೀನ ಸಕಲಕರಣಹೀನವೂತಸ್ಥಿತ हरिमलमायम गरुपुराण परिचयन ಮಾಡಿಕೊಳ್ತಾ ಇದ್ವಿ ಪುರಾಣಗಳನ್ನೆಲ್ಲ ನಾವು ಒಂದು ಪರಿಚಯಾತ್ಮಕವಾಗಿ ಉಪನ್ಯಾಸ ನೀಡಬಹುದೇ ಹೊರತು ಈ ರೀತಿ ವಾರಕ್ಕೊಂದು ಉಪನ್ಯಾಸ ಮಾಡಿ ಆ ಪುರಾಣ ಸಾಗರವನ್ನ ದಾಟ್ತಕ್ಕಂತಹ ಒಂದು ಪ್ರಯತ್ನ ದುಷ್ಕರ ಆದ್ರಿಂದ ಯಾರಲ್ಲಿ ಒಂದು ತಪ್ಪು ಕಲ್ಪನೆಗಳಿರ್ತದೋ ಹಾಗೆ ಯಾರಿಗೆ ಒಂದು ದಾರಿ ದಾರಿದೀಪ ಬೇಕಾಗಿರ್ತದೋ ಅಂತವರಿಗೆ ಈ ಉಪನ್ಯಾಸ ಮಾಲೆಗಳ ಮೂಲಕ ನೀಡಿದಾಗ ಅವರು ತಮ್ಮ ಬಿಡುವಿನ ಕಾಲದಲ್ಲಿ ತಾವೇ ಇನ್ನು ಹೆಚ್ಚುವರಿಯಾಗಿ ಅಧ್ಯಯನ ಮಾಡಲಿಕ್ಕೆ ಮನಸ್ಸು ಬರ್ತದೆ ಉತ್ಸಾಹ ಬರ್ತದೆ ಮನಸು ಉತ್ಸಾಹ ಬಂದಾಗ ಸಮಯ ಸಿಕ್ತದೆ ಇಲ್ಲದೆ ಹೋದರೆ ಸಮಯ ಸಿಕ್ಕೋದಿಲ್ಲ ಸಮಯ ಅನ್ನೋದು ಸಿಗೋಲ್ಲ ಅದು ಮನಸ್ಸಿನೊಳಗೇ ಇರುತ್ತೆ ಸಮಯ ಬೇರೆ ಅಲ್ಲ ಮನಸ್ಸು ಬೇರೆ ಅಲ್ಲ ಆದ್ದರಿಂದ ನಮಗೆ ಮನಸ್ಸಿದ್ರೆ ಎಲ್ಲದಕ್ಕೂ ಸಮಯ ಮಾಡಿಕೊಳ್ತೇವೆ ಅದರಲ್ಲಿ ಅಷ್ಟು ಎಳೆತ ಅಥವಾ ಸೆಳೆತ ಇಲ್ಲ ಅಂದರೆ ಅದರಲ್ಲಿ ಅಷ್ಟು ಅಭಿರುಚಿಯನ್ನು ತೋರಿಸೋದಿಲ್ಲ ಆದ್ರಿಂದಲೇ ಈ ಒಂದು ಪುಟ್ಟ ನಂಬ್ರ ಪ್ರಯತ್ನವನ್ನು ಮಾಡಲಿಕ್ಕೆ ವಯಸ್ತ ಈ ಒಂದು ಪುರಾಣವನ್ನು ಪರಿಚಯಿಸಬೇಕು ಅಂತ ಅಂದ್ಕೊಂಡು ಹಿಂದಿನ ಉಪನ್ಯಾಸದಿಂದ ನಮ್ಮ ಪುರಾಣದ ಒಂದು ಸ್ಥೂಲ ಪರಿಚಯವನ್ನು ಮಾಡಿಕೊಡಲಾಯಿತು ಪುರಾಣದ ಲಕ್ಷಣಗಳೇನು ಯಾವ ಯಾವ ಲಕ್ಷಣಗಳಿದ್ದರೆ ಅದನ್ನು ಪುರಾಣ ಅಂತ ಹೇಳ್ತಾರೆ ಎಷ್ಟು ಬಗೆಯ ಪುರಾಣಗಳಿದೆ ಅದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಶ್ಲೋಕ ಇತ್ಯಾದಿಗಳನ್ನು ನೋಡಿದರು ಈಗ ಈ ನಾನು ಹಿಂದೆ ಹೇಳಿದಾಗೆ ಈ ಗರುಡ ಪುರಾಣದಲ್ಲಿ ಎರಡು ವಿಭಾಗ ಇದೆ ಒಂದು ಪೂರ್ವಖಂಡ ಇನ್ನೊಂದು ಉತ್ತರಖಂಡ ಆ ಉತ್ತರಖಂಡಕ್ಕೇನೆ ಪ್ರೇತಕಲ್ಪ ಅಂತ ಕರೀತಾರೆ ಅತಿ ಹೆಚ್ಚು ಸಂಖ್ಯೆಯ ಜನರಿಗೆ ಗರುಡ ಪುರಾಣ ಅಂದರೆ ಉತ್ತರಖಂಡದಿಂದ ಮಾತ್ರ ಪರಿಚಯವೇ ಹೊರತು ಪೂರ್ವಖಂಡದಲ್ಲಿ ಏನಿದೆ ಅಂತ ಅದರ ಖಂಡಶಾಹವು ಪರಿಚಯ ಇಲ್ಲ ಆದ್ರಿಂದಲೇ ಪೂರ್ವಖಂಡದಲ್ಲಿ ಇನ್ನೂರಿಪ್ಪತ್ತೊಂಬತ್ತು ಅಧ್ಯಾಯಗಳುಂಟು ಅದೊಂದು ಸಾಗರವೇ ಸರಿ ಯಾಕೆ ಅಂದರೆ ಕೇವಲ ಒಂದು ಶ್ಲೋಕ ಸಂಖ್ಯೆಯ ಒಟ್ಟು ಮೊತ್ತ ಏನೂ ಇಲ್ಲ ಇದರಲ್ಲಿ ಎಂಟು ಸಾವಿರದ ಎಂಟುನೂರು ಶ್ಲೋಕಗಳಿದೆ ಅಂತ ಹೇಳಿದೆ ನಾನು ಆದರೆ ಇದರ ವೈವಿಧ್ಯ ವಿಷಯ ವೈವಿಧ್ಯ ಆ ರತ್ನಾಕರನನ್ನೇ ಸರಿಗಟ್ಟತಕ್ಕಂತಹ ವೈವಿಧ್ಯ ಹೇಗೆ ರತ್ನಾಕರದಲ್ಲಿ ವಿವಿಧ ಬಗೆಯ ರತ್ನಗಳು ಇದೆಯೋ ಆ ರೀತಿ ಇದರಲ್ಲಿ ಅಷ್ಟು ವೈವಿಧ್ಯ ಉಂಟು ಈ ಪುರಾಣದಲ್ಲಿ ಮುಖ್ಯವಾಗಿ ಈ ಪೂರ್ವ ಖಂಡದ ಇನ್ನೂರ ಇಪ್ಪತ್ತೊಂಬತ್ತು ಅಧ್ಯಾಯಗಳು ನಾವು ನೋಡಿದ್ವಿ ನೈಮಿಷಾರಣ್ಯದಲ್ಲಿರ್ತಕ್ಕಂತಹ ಸೂತ್ರ ಋಷಿಗಳು ಮಾಡಿರ್ತಕ್ಕಂತಹ ಪ್ರಶ್ನೆ ಇಡೀ ದೇವತೆಗಳ ಕೂಟಕ್ಕೆ ಈಶ್ವರನು ಅಂದರೆ ಸ್ವಾಮಿಯು ಆಗಿರತಕ್ಕಂತಹ ಏಕೈಕ ಪೂಜ್ಯನಾಗಿರ್ತಕ್ಕಂತಹ ದೇವನೊಬ್ಬನುಂಟೆ ಇರುವುದೇ ಹೌದಾದರೆ ಯಾರವನು ಯಾರನ್ನ ಕುರಿತು ಧ್ಯಾನ ಮಾಡಬೇಕು ಯಾರು ಜಗತ್ತಿನ ಸೃಷ್ಟಿಸ್ಥಿತಿ ಲಯಗಳನ್ನು ಉಂಟು ಮಾಡ್ತಾನೆ ಧರ್ಮವನ್ನು ಪ್ರವರ್ತಿಸ್ತಕ್ಕಂಥವನು ಯಾರು ದುಷ್ಟರನ್ನು ಸದೆಬಡಿತಕ್ಕಂಥವನು ಯಾರು ಹಾಗೆ ಅಂತಹ ದೇವನ ರೂಪ ಏನು ಹಾಗೆ ಆತನನ್ನ ನಾವು ಸಂತುಷ್ಟಿಗೊಳಿಸಬೇಕಾದರೆ ಯಾವ ಯಾವ ವ್ರತಾಚರಣೆಯನ್ನು ಮಾಡಬೇಕು ಯಾವ ಯೋಗದಿಂದ ಅವನನ್ನು ಹೊಂದಬಹುದು ಇದೆಲ್ಲವನ್ನು ಸಾಂಗವಾಗಿ ನಮಗೆ ತಿಳಿಸ್ಕೊಡಿ ಅಂತ ಋಷಿಗಳು ಸೂತರನ್ನು ಕೇಳಿದಾಗ ಸೂತರು ಹಾಗೇ ತಮ್ಮ ಲೈಬ್ರರಿಯಲ್ಲಿ ಇರತಕ್ಕಂತಹ ಅವರ ಲೈಬ್ರರಿ ಬೇರೆ ಎಲ್ಲೂ ಇರಲಿಲ್ಲ ಸೂತರು ಪುರಾಣಗಳ ಒಂದು ಲೈಬ್ರರಿ ಗ್ರಂಥಾಲಯ ಅಲ್ಲಿಂದ ಇಲ್ಲಿಂದ ಸಂಗ್ರಹ ಮಾಡಿರ್ತಕ್ಕಂತಹ ಅಲ್ಲಿ ಇಲ್ಲಿ ಪ್ರಯಾಣ ಮಾಡಿ ಆ ಒಂದು ಪುರಾಣಗಳ ರಾಶಿಯನ್ನೇ ತಮ್ಮ ಮಸ್ತಕದಲ್ಲಿ ಧರಿಸಿರ್ತಕ್ಕಂತಹವರು ಸೂತ್ರರು ಅವರು ಈ ಗರುಡ ಪುರಾಣ ಹೇಗೆ ಬಂತು ಮೊಟ್ಟ ಮೊದಲನೇದಾಗಿ ಸಾಕ್ಷಾತ್ ಭಗವಂತನೇ ಗರುಡನಿಗೆ ಹೇಳಿರ್ತಕ್ಕಂತಹದಿದು ನಮಗೆ ಗರುಡ ಪುರಾಣವನ್ನ ನಾವು ಹಿಡ್ಕೊಂಡು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಅಲ್ಲಿ ಬಹು ಸ್ಥಳಗಳಲ್ಲಿ ಶ್ರೀ ಕೃಷ್ಣವೂ ಆಚ ಶ್ರೀ ಭಗವಾನುವಾಚ ಗರುಡ ಉವಾಚ ಇದೆರಡು ಮೇನ್ ಕ್ಯಾರೆಕ್ಟರ್ ಅದರ ಮಧ್ಯದಲ್ಲಿ ಇನ್ನು ಉಳಿದವರು ಆಖ್ಯಾನಿಕೆ ಉಪಾಖ್ಯಾನಿಕೆ ಬಂದಾಗ ಅಲ್ಲಿ ಕಾನ್ವರ್ಸ್ ಮಾಡ್ತಕ್ಕಂತಹ ಸಂವಾದ ಮಾಡ್ತಕ್ಕಂತಹ ವ್ಯಕ್ತಿಗಳ ಉವಾಚಗಳು ಆದರೆ ಮುಖ್ಯವಾಗಿ ಭಗವಂತ ಗರುಡನಿಗೆ ಹೇಳಿದ್ದು ಅದೇ ಭಗವಂತ ಅದನ್ನು ಪುನಃ ರುದ್ರನಿಗೆ ರುದ್ರ ಬ್ರಹ್ಮನಿಗೆ ಬ್ರಹ್ಮ ವ್ಯಾಸರಿಗೆ ವ್ಯಾಸರು ಸೂತರಿಗೆ ಹೇಳಿರ್ತಕ್ಕಂತಹ ಆಮೇಲೆ ಗರುಡ ಅದನ್ನೇ ಕಶ್ಯಪನಿಗೆ ಹೇಳಿರ್ತಕ್ಕಂತಹ ಈ ಒಂದು ಪುರಾಣ ಈ ಪುರಾಣದ ಒಂದು ಪರಂಪರೆ ಹೇಗೆ ಬಂತು ಸೋರ್ಸ್ ಅಂತ ನಮಗೆ ಮೊಟ್ಟಮೊದಲನೇ ಅಧ್ಯಾಯದಲ್ಲಿ ವಿಷ್ಣುವಿನ ಮಹಾತ್ಮೆ ಮತ್ತು ಅವತಾರಗಳ ಒಂದು ಲಿಸ್ಟ್ ಬರ್ತದೆ ಭಾಗವತದಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ಇಲ್ಲಿ ನಮಗೆ ಆ ಅವತಾರಗಳ ಉಲ್ಲೇಖ ಬಂದು ಅವತಾರಗಳನ್ನು ಎಣಿಸ್ತಾ ಎಣಿಸ್ತಾ ಎಣಿಸ್ತಾ ಸಾಕಾಗಿ ಹತ್ತು ಇಪ್ಪತ್ತೊಂದು ಎಣಿಸಿ ಅವತಾರ ಹಿ ಅಂತ ಅಲ್ಲಿಗೆ ಅದನ್ನು ಹೀಗೆ ಬಿಟ್ಬಿಡ್ತಾರೆ ಅವತಾರಗಳನ್ನು ಈ ಗರುಡ ಪುರಾಣವನ್ನ ನಾನು ನಿಮಗೆ ಮುಖ್ಯವಾಗಿ ಅದರಲ್ಲಿರ್ತಕ್ಕಂತಹ ಒಂದು ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ನಾನು ನಿಮಗೆ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳೋದನ್ನು ಹೇಳಿಬಿಡ್ತೇನೆ ಮೊಟ್ಟ ಮೊದಲನೇದಾಗಿ ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ಅಧ್ಯಾಯ ಅದರಲ್ಲಿ ಏನಿದೆ ಅನ್ನೋದನ್ನು ನಾವು ಇವತ್ತು ಇಂದಿನ ಒಂದು ಉಪನ್ಯಾಸಲ್ಲಿ ನೋಡಲಿಕ್ಕಿದ್ದೇವೆ ಕೇವಲ ಇಂಡೆಕ್ಸ್ ಅಂತ ಹೇಳ್ಬೋದು ಇಂಡೆಕ್ಸ್ ಸೂಚಿ ಪ್ರತಿಯೊಂದು ಅಧ್ಯಾಯದಲ್ಲಿ ಏನು ಉಂಟು ಅಂತ ಎಲ್ಲ ಅಧ್ಯಾಯವನ್ನು ನಾವಿಲ್ಲಿ ವಿವರಿಸಲಿಕ್ಕಾಗೋದಿಲ್ಲ ಆದ್ದರಿಂದ ಅನೇಕ ವಿಷಯಗಳು ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ಮಸ್ತಕಕ್ಕೆ ಇಳಿಯುವುದಿಲ್ಲ ಆದ್ದರಿಂದ ಆದರೆ ನಾವು ಇಲ್ಲಿ ಈ ವೇದಿಕೆಯಿಂದ ನಿಮಗೆ ಹೇಳಬೇಕಾದ್ರೆ ನಿಮ್ಮ ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಅತ್ಯಗತ್ಯವಾಗಿರ್ತಕ್ಕಂತಹ ಧಾರ್ಮಿಕ ಜೀವನಕ್ಕೆ ಅತ್ಯಗತ್ಯವಾಗಿರ್ತಕ್ಕಂತಹ ವಿಷಯಗಳನ್ನು ಬಿಡದೆ ಅದನ್ನು ಮುಂಬರುವ ಉಪನ್ಯಾಸ ಮಾಲಿಕೆಯಲ್ಲಿ ಸ್ವಲ್ಪ ವ್ಯಾಸಗೊಳಿಸ್ತಾ ಅಂದರೆ ವಿಸ್ತಾರಗೊಳಿಸ್ತಾ ಹೇಳಬೇಕು ಅಂತ ಒಂದು ಇಚ್ಛೆ ಉಂಟು ಆದ್ರಿಂದಲೇ ನಮಗೆ ಹತ್ತೊಂಬತ್ತನೇ ತಾರೀಕು ಭಾನುವಾರ ಕೂಡ ಸಮಯ ಕೊಟ್ಟಿದ್ದಾರೆ ಹತ್ತೊಂಬತ್ತನೇ ತಾರೀಕು ಭಾನುವಾರ ಕೂಡ ಇದೇ ಗರುಡ ಪುರಾಣದ ಪರಿಚಯ ಇರ್ತದೆ ಈಗ ನಾವು ಒಂದು ಯಾವುದೇ ಒಂದು ಗ್ರಂಥ ಮುಖ್ಯವಾಗಿ ಅತ್ಯಂತ ಪ್ರಾಚೀನ ಗ್ರಂಥಗಳನ್ನು ಅಧ್ಯಯನಕ್ಕೆ ತೆಗೆದುಕೊಂಡಾಗ ಅಧ್ಯಯನ ಮಾಡುವಂತ ಪದ್ಧತಿ ಯಾವುದು ಅಂತ ಹೇಳಿದರೆ ಆ ಒಂದು ಅಧ್ಯಯನಕ್ಕೆ ತೆಗೆದುಕೊಂಡಂತಹ ಗ್ರಂಥ ಯಾವ ಸಂಸ್ಕರಣದಿಂದ ತೆಗೆದುಕೊಂಡಂತಹ ಗ್ರಂಥ ಅಂತ ನಮ್ಗೆ ಗೊತ್ತಿರಬೇಕು ವಿಚ್ ಎಡಿಷನ್ ಯಾಕೆಂದರೆ ಮುಖ್ಯವಾಗಿ ಇದೆಲ್ಲ ಬಾಯಿಂದ ಬಾಯಿಗೆ ಹಿಂದೆ ಬಂದಿದ್ದರಿಂದ ಕೆಲವೊಂದು ಪ್ರಕ್ಷಿಪ್ತ ಅಧ್ಯಾಯಗಳು ಆದ್ದರಿಂದ ಹಲವಾರು ಸಂಸ್ಕರಣಗಳಲ್ಲಿ ಹಲವಾರು ಸಂಖ್ಯೆಯ ತರಾವಾರಿ ಸಂಖ್ಯೆಯ ಅಧ್ಯಾಯಗಳು ಸಿಗುವುದರಿಂದ ಜನರಿಗೆ ಈ ಪುರಾಣದ ಒಟ್ಟು ಅಧ್ಯಾಯಗಳ ವಿಭಾಗದಲ್ಲಿ ಸಂಶಯ ತಲೆದೇರು ತೊಲೆದೋರ್ತಕ್ಕಂತಹದ್ದು ಸಹಜವೇ ಆಗಿರ್ತದೆ ಆದರಿಂದ ಎಷ್ಟು ಸಂಸ್ಕರಣಗಳು ನಮಗೆ ಈಗ ಪ್ರಸ್ತುತ ಸಿಗ್ತದೆ ಅಂತ ಹೇಳಬೇಕಾದ್ರೆ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇರತಕ್ಕಂಥ ಈ ಸಂಸ್ಕರಣ ಡಾಕ್ಟರ್ ರಾಮ್ಶಂಕರ್ ಭಟ್ಟಾಚಾರ್ಯ ಅವರು ಸಾವಿರದ ಒಂಬೈನೂರ ಅದನ್ನು ಸಂಪಾದಿಸಿ ಚೌಕಂಬ ಸಾಂಸ್ಕ್ರಿಟ್ ಸೀರೀಸ್ ವಾರಣಾಸಿ ಇಲ್ಲಿಂದ ಅದು ಮುದ್ರಿತಗೊಂಡಿದೆ ಆ ಸಂಸ್ಕರಣದಿಂದ ಇನ್ನೂರ ಇಪ್ಪತ್ತೊಂಬತ್ತು ಅಧ್ಯಾಯಗಳು ಮತ್ತು ಮೂವತ್ತು ಐದು ಪ್ರೇತಕಲ್ಪದ ಅಧ್ಯಾಯಗಳನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇದ್ದೇನೆ ಇದಲ್ಲದೆ ಅತ್ಯಂತ ಪ್ರಾಚೀನ ಅತ್ಯಂತ ಸುಖ್ಯಾತವಾಗಿರ್ತಕ್ಕಂಥ ನಿರ್ಣಯ ಸಾಗರ್ ಪ್ರೆಸ್ ಮುಂಬೈ ಅವ್ರದ್ದು ಎಡಿಷನ್ ಅದು ಕೂಡ ಸಾವಿರದ ಒಂಬೈನೂರ ಅವರು ಮುದ್ರಣ ಮಾಡಿದರು ಲಕ್ನೋದಿಂದ ನವಲ್ ಕಿಶೋರ್ ಪ್ರೆಸ್ ಅಲ್ಲಿಂದಲೂ ಕೂಡ ಒಂದು ಸಂಸ್ಕರಣೆ ಹೊರಬಂತು ಹಾಗೆ ಒಂಗವಾಸಿ ಎಡಿಷನ್ ಅದೂ ಕೂಡ ಒಂದಿದೆ ಅದಲ್ಲದೆ ವೆಂಕಟೇಶ್ವರ ಪ್ರೆಸ್ನಿಂದಲೂ ಕೂಡ ಒಂದು ಸಂಸ್ಕರಣ ಹೊರಬಿದ್ದಿದೆ ಜೀವಾನಂದ ಸಾಗರ್ ಅವರು ಅತ್ಯಂತ ಸುವಿಖ್ಯಾತರಾಗಿರ್ತಕ್ಕಂತಹ ಒಬ್ಬರು ಪಂಡಿತರು ತಾವೇ ಅನೇಕ ಶಾಸ್ತ್ರ ಗ್ರಂಥಗಳನ್ನು ಸಂಪಾದನೆ ಮಾಡಿದ್ದಲ್ಲದೆ ಅನೇಕ ಶಾಸ್ತ್ರ ಗ್ರಂಥಗಳಿಗೆ ತಮ್ಮದೇ ಆಗಿರತಕ್ಕಂತ ವ್ಯಾಖ್ಯಾನವನ್ನು ಬರೆದು ಅಲ್ಲಿ ವಾರಣಾಸಿಯಿಂದ ತಾವೇ ಮುದ್ರಣ ಮಾಡಿರ್ತಾರೆ ಜೀವಾನಂದ ಸಾಗರ್ ಪ್ರೆಸ್ ಅಲ್ಲಿಂದ ಸಾವಿರದ ಅವರು ಈ ಗರುಡ ಪುರಾಣವನ್ನು ಹಚ್ಚಾಕಿದ್ರು ಅವರ ಈ ಒಂದು ಎಡಿಷನ್ನಲ್ಲಿ ಸಂಸ್ಕರಣದಲ್ಲೂ ಕೂಡ ನಮಗೆ ಇನ್ನೂರ ಇಪ್ಪತ್ತೊಂಬತ್ತು ಪೂರ್ವಖಂಡದ ಅಧ್ಯಾಯಗಳು ಮೂವತ್ತೈದು ಪ್ರೇತಕಲ್ಪದ ಅಧ್ಯಾಯಗಳು ಸಿಕ್ತವೆ. ಈಗ ಎರಡನೆಯ ಅಧ್ಯಾಯಕ್ಕೆ ಬಂದರೆ ಎರಡನೇ ಅಧ್ಯಾಯದಲ್ಲಿ ನಮಗೆ ಬ್ರಹ್ಮ ವ್ಯಾಸರೇ ಮೊದಲಾದಂತಹ ಋಷಿಗಳೊಂದಿಗೆ ರುದ್ರನ ಬಳಿಗೆ ಹೋಗಿ ಅವನು ಕೇಳ್ತಾನೆ ರುದ್ರ ಧ್ಯಾನ ಮಾಡ್ತಾ ಇದ್ದಾನೆ ಬ್ರಹ್ಮನಿಗೆ ಆಶ್ಚರ್ಯವಾಗತ್ತೆ ನಾನು ತಿಳ್ಕೊಂಡಿದ್ದೆ ನೀನೇ ಎಲ್ಲ ದೇವರಿಗೆ ದೇವ ಅಂತ ಆದರೆ ನೀನು ಧ್ಯಾನ ಮಾಡ್ತಾ ಇದೆಯಾ ನೀನು ಯಾರ ಧ್ಯಾನವನ್ನು ಮಾಡ್ತಾ ಇದೆಯಾ ಅಂತ ನನಗೆ ಕುತೂಹಲ ಉಂಟಾಗ್ತಾ ಇದೆ ದಯವಿಟ್ಟು ಅಂತಹ ದೇವಾದಿ ದೇವ ಯಾರು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕು ಅಂತ ಹೇಳಿದಾಗ ರುದ್ರ ಬ್ರಹ್ಮನಿಗೆ ಹೇಳ್ತಾ ಹೇಳ್ತಾನೆ ಅಹಂ ಧ್ಯ ತಂ ವಿಷ್ಣು ಪರಮಾತ್ಮಾನಮೀಶ್ವರಂ ಸರ್ವದಂ ಸರ್ವಗಂ ಸರ್ವ ಸರ್ವ ಪ್ರಾಣಿ ಹೃದಯ ಸ್ಥಿತಂ ನಾನು ಇನ್ಯಾರ್ದು ಧ್ಯಾನ ಮಾಡ್ತಾ ಇಲ್ಲಪ್ಪ ನಾನು ಎಲ್ಲ ದೇವತೆಗಳ ದೇವ ಆಗಿರ್ತಕ್ಕಂತಹ ಎಲ್ಲರ ಹೃದಯದಲ್ಲಿ ವಾಸ ಮಾಡ್ತಕ್ಕಂತಹ ಎಲ್ಲೆಲ್ಲೂ ಇರತಕ್ಕಂತಹ ಎಲ್ಲವನ್ನೂ ಕೊಡ್ತಕ್ಕಂತಹ ಶಕ್ತಿಯನ್ನು ಉಳ್ಳಂತಹ परमात्मू वो आगे विष्णु ध्यान भस्मोद्धूलित देहस्थु जटामंडल मंडित विष्णो आराधनाथ व्रतचर्या पितामह नान याकस्म लेप्त ब्रह्मन हेतने भस्मोद्धूलित देहस्थु ನನ್ನ ದೇಹಕ್ಕೆ ನಾನು ಬಳ್ಕೊಂಡಿರ್ತಕ್ಕಂಥ ಭಸ್ಮವೇ ಆಗಿರ್ಬೋದು ಜಟಾಮಂಡಲ ಮಂಡಿತ ನಾನು ಬಿಟ್ಕೊಂಡಿರ್ತಕ್ಕಂತಹ ಜಟಗಳ ಸಮೂಹವೇ ಆಗಿರ್ಬೋದು ಇದೆಲ್ಲವೂ ಕೂಡ ನಾನು ಒಂದು ವ್ರತವನ್ನು ಮಾಡ್ತಾ ಇದ್ದೇನೆ ಅನ್ನೋದಕ್ಕೆ ಒಂದು ಚಿಹ್ನೆ ಯಾವ ದೇವತೆಯ ಕುರಿತಾಗಿರ್ತಕ್ಕಂಥ ವ್ರತವನ್ನು ಮಾಡ್ತಾ ಇದ್ದೇನೆ ವಿಷ್ಣೋಹ ಆರಾಧನಾರ್ಥಂ ಆ ವಿಷ್ಣುವಿನ ಆರಾಧನೆಯನ್ನು ಮಾಡುವ ಸಲುವಾಗಿ ಈ ವೇಷವನ್ನು ತೊಟ್ಟಿದ್ದೇನೆ ಅಂತ ಸದಾ ಈ ವೇಷವನ್ನು ಯಾಕೆ ತೊಟ್ಟಿರ್ತೇನೆ ಅಂದರೆ ಸದಾ ವಿಷ್ಣುವಿನ ಧ್ಯಾನದಲ್ಲಿ ಅವನ ವ್ರತಾಚರಣೆಯಲ್ಲಿ ನಿರತರಾಗಿರ್ತೇನೆ ಈಗ ಅದೇ ಎರಡನೇ ಅಧ್ಯಾಯದಲ್ಲಿ ಗರುಡ ವರ ಬೇಡ್ತಾನೆ ಅಮೃತವನ್ನು ಆತ ತನ್ನ ತಾಯಿಯನ್ನ ದಾಸ್ಯದಿಂದ ವಿಮುಕ್ತಿಗೊಳಿಸ್ಲಿಕ್ಕೆ ಕದ್ರುವಿನ ಬಳಿಗೆ ತೆಗೆದುಕೊಂಡು ಹೋಗಬೇಕಲ್ಲ ಅಂತಹ ಸಮಯದಲ್ಲಿ ದೇವತೆಗಳೊಂದಿಗೆ ಯುದ್ಧ ಮಾಡಬೇಕಲ್ಲ ಅವನ ಗರ್ವಭಂಗ ಆಗಬೇಕಲ್ಲ ವಿಷ್ಣುವಿನಿಂದ ಅಂತಹ ಸಮಯದಲ್ಲಿ ನಮಗದು ಕತೆ ಮಹಾಭಾರತದಿಂದ ಲಭ್ಯ ಮತ್ತೆ ಬೇರೆ ಪುರಾಣಗಳಲ್ಲೂ ಸಿಗ್ತದೆ ಅದರಲ್ಲಿ ವಿಷ್ಣು ಗರುಡನನ್ನು ವರ ಬೇಡು ಅಂತ ಕೇಳಿದಾಗ ಪುರಾಣ ಸಂಹಿತಕರ್ತ ಯಥಾ ಹಂಸ್ಯಾಮ್ ತಥಾ ಕುರು ಅಂದ ಒಂದು ವರ ಕೇಳ್ತಾನೆ ಅನೇಕ ವರ ಕೇಳ್ತಾನೆ ನನ್ನನ್ನು ಇನ್ನು ವಾಹನವನ್ನಾಗಿ ಮಾಡು ಇತ್ಯಾದಿ ಇದೊಂದು ವರ ಏನು ಅಂದರೆ ನನ್ನನ್ನು ಒಂದು ಪುರಾಣ ಸಂಹಿತೆಯ ಕರ್ತೃವನ್ನಾಗಿ ಮಾಡು ಒಂದು ಪುರಾಣ ಸಂಹಿತೆಯನ್ನು ನಾನು ರಚಿಸುವಂತೆ ಮಾಡಬೇಕು ಹೇಗಾಗುತ್ತೋ ಹಾಗೆ ಮಾಡು ಅಂತ ಹೇಳಿದಾಗ ವಿಷ್ಣು ವರ ಕೊಡ್ತಾನೆ ಪುರಾಣ ಮತ್ಪ್ರಸಾದಾಚ್ ಮಮ ಮಾಹಾತ್ಮ್ಯವಾಚಕಂ ನನ್ನ ಮಹಾತ್ಮೆಯನ್ನು ಉಳ್ಳಂತಹ ಯಾವ ಪುರಾಣವುಂಟೋ ಅದನ್ನ ನನ್ನ ಪ್ರಸಾದದಿಂದಲೇ ಯದುಕ್ತಂ ಮತ್ಸ್ವರೂಪಂಚ ತವ ಚ ಭವಿಷ್ಯತಿ ನನ್ನ ಸ್ವರೂಪವನ್ನು ಹೇಳ್ತಕ್ಕಂಥ ಈ ಪುರಾಣವು ನಿನ್ನ ಹೃದಯದಲ್ಲಿ ತನ್ನಿಂತಾನೇ ಒಡಮೂಡುತ್ತದೆ ಕಾಣಿಸ್ಕೊಳ್ತದೆ ಆವಿರ್ಭವಿಷ್ಯತಿ ಸ್ಫುರಣೆ ಆಗ್ತದೆ ನೋಡಿ ಇವೆಲ್ಲ ಸ್ಫುರಿಸ್ತಕ್ಕಂಥದ್ದು ಕಪೋಲ ಕಲ್ಪಿತ ಅಲ್ಲ ಅನ್ನೋದಕ್ಕಿದೇ ನಮಗೆ ನಮ್ಮ ಯಾವುದೇ ಆಗಿರ್ಬೋದು ವೇದದಿಂದ ಹಿಡಿದು ಪುರಾಣ ಸಂಹಿತೆಯವರೆಗೆ ಇನ್ನು ಧರ್ಮಶಾಸ್ತ್ರದ ಕೆಲವು ಅಂಶಗಳೊಂದಿಗೆ ಎಲ್ಲವೂ ಕೂಡ ಋಷಿಗಳ ಹೃದಯದಲ್ಲಿ ಸ್ಫುರಿಸಿರ್ತಕ್ಕಂಥದ್ದು ನೋಡಿ ನಮಗೆ ಬೋಧ ಅವರು ಕೂಡ ಕೆಲವು ಮಂತ್ರಗಳನ್ನು ರಚಿಸಿ ನಮಗೆ ಕೊಟ್ಟಿದ್ದಾರೆ ವಿವಾಹ ಕಾಲದಲ್ಲಿ ಹೇಗೆ ಉಪಯೋಗಿಸ್ಬೇಕೋ ಉಪನಯನ ಕಾಲದಲ್ಲಿ ಹೇಗೆ ಉಪಯೋಗಿಸ್ಬೇಕೋ ಅಂತ ಅವುಗಳು ನಮಗೆ ವೇದದ ಭಾಗವಾಗಿ ಸಿಗುವುದಿಲ್ಲ ಆದರೆ ಅವುಗಳಿಗೆ ವೇದ ಮಂತ್ರಗಳಷ್ಟೇ ಪ್ರಾಶಸ್ತಿ ಉಂಟು ಋಷಿ ನಿರ್ಮಿತ ಅದು ಋಷಿ ದ್ರಷ್ಟ ಅಲ್ಲದೆ ಹೋದರೂ ಕೂಡ ಋಷಿ ನಿರ್ಮಿತ ಬೋಧ ಎಂದ್ರಿಂದ ಅವರೇ ಬರ್ಕೊಂಡಿದ್ದಾರೆ ಒಂದು ಕಡೆ ನಾನೇ ರಚಿಸಿ ಕೊಟ್ಟಿದ್ದೇನೆ ಅಂತ ಆದರಿಂದ ಈ ಇವೆಲ್ಲವೂ ಕೂಡ ಸ್ಫುರಿಸಿ ಸ್ಫುರಿಸಿದ ಮೇಲೆ ಅದನ್ನು ಶ್ಲೋಕಬದ್ಧವಾಗಿಸ್ತಕ್ಕಂಥದ್ದು ನಂತರ ಅದನ್ನ ಒಂದು ಸಿಸ್ಟಮಟೈಸ್ ಮಾಡಬೇಕಲ್ಲ ಬುದ್ಧಿಗೆ ಒಪ್ಪುವಂತೆ ಅದನ್ನ ವಿಷಯಕ್ಕೆ ತಕ್ಕಂತೆ ವಿಂಗಡಿಸುವುದು ಅದನ್ನು ನಂತರ ಬಂದಿರತಕ್ಕಂತಹ ಸೂತಾದಿಗಳು ಮಾಡ್ತಾರೆ ಹಾಗೆ ಗಾರುಡಂ ತವ ನಾಮ್ನ ತಲ್ಲೋಕೆ ಖ್ಯಾತಿಂ ಗವಿಷ್ಯತಿ ಅದು ನಿನ್ನ ಹೆಸರಿನಿಂದಲೇ ಈ ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದುತ್ತದೆ ಗಾರುಡ ಪುರಾಣ ಅಥವಾ ಗರುಡ ಪುರಾಣ ಯಥಾಹಂ ದೇವದೇವಾಂ ಶ್ರೀಹಿ ಖ್ಯಾತ ವಿನತ ಸುತ ತ್ಯಾತಿ ಪುರಾಣು ಗಾರುಡಂ ಗರುಡ ಯಾವ ರೀತಿಯಲ್ಲಿ ನನ್ನ ಈ ಜಗತ್ತಿನ ಶ್ರೀ ಸಂಪತ್ತು ಅನ್ನೋದು ಹೇಗೆ ಎಲ್ಲೆಲ್ಲೂ ಪ್ರಸಿದ್ಧಿಯನ್ನು ಹೊಂದಿದೆಯೋ ಹಾಗೆಯೇ ಈ ಗರುಡ ಪುರಾಣ ನಿನ್ನ ಹೆಸರಿನಿಂದ ಖ್ಯಾತಿಯನ್ನು ಹೊಂದುತ್ತದೆ ಎಲ್ಲ ಪುರಾಣಗಳಲ್ಲಿ ಪ್ರಸಿದ್ಧಿಯನ್ನು ಹೊಂದುತ್ತದೆ ಅಂತ ನಮ್ಮ ಜನರು ಅವನ ಶಾಪವನ್ನು ಸೂಳ್ ಮಾಡಿಸಿದ್ದಾರೆ ಅಲ್ಲ ಅವನ ವರವನ್ನು ಸೂಳ್ ಮಾಡಿದ್ಬಿಟ್ಟು ಹೇಗೆ ತಮ್ಮ ಮೂಢನಂಬಿಕೆಯಿಂದ ಎಂತಹ ಪ್ರಸಿದ್ಧವಾಗಿರ್ತಕ್ಕಂಥ ಎಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ವಿಷಯಗಳನ್ನು ಉಳ್ಳಂತಹ ಈ ಪುರಾಣವನ್ನು ತಮ್ಮ ಅಜ್ಞಾನದಿಂದ ಮರೆಮಾಚಿ ಅದನ್ನು ಓದದಿರುವಂತೆ ಮಾಡಿಸಿ ಅದನ್ನು ಒಂದು ಮೂಲೆ ಗುಂಪಾಗಿಸಿದ್ರೆ ಯಾಕೆ ಅಂದರೆ ನಮಗೆ ಗೊತ್ತಾಗತ್ತೆ ಹದಿನಾರನೇ ಶತಮಾನದಲ್ಲಿ ಜೀವಗೋಸ್ವಾಮಿಗಳೇ ಬರೀತಾರೆ ಈಗ ಅದು ಪ್ರಚಲಿತದಲ್ಲಿ ಇಲ್ಲ ಅಂತ ಒಂದು ಕಡೆ ಭಾಗವತಕ್ಕೆ ಟೀಕೆಯನ್ನು ಬರಿತಾ ಇರತಕ್ಕಂತಹ ಸಂದರ್ಭದಲ್ಲಿ ಕ್ರಮ ಸಂದರ್ಭ ಟೀಕೆಯನ್ನು ಬರಿತಾ ಇರತಕ್ಕಂತಹ ಸಂದರ್ಭದಲ್ಲಿ ಭಾಗವತಕ್ಕೆ ಅವರು ಬರಿತಾರೆ ಉದ್ಧಣೆ ಮಾಡ್ತಾ ಅದನ್ನು ಉದ್ಧರಣೆಯನ್ನು ಉದ್ಧಣೆ ಸೌಂಟಲ್ಲ ಉತ ಮಾಡ್ತಾ ಉಲ್ಲೇಖಿಸ್ತಾ ಆ ಗರುಡ ಪುರಾಣದಿಂದ ಕೋಟ್ ಮಾಡ್ತಾ ಅಂತ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಈಗ ಇದು ಪ್ರಚಲಿತದಲ್ಲಿ ಇಲ್ಲ ಆಗಿನ ಕಾಲದಲ್ಲಿ ನೋಡಿ ಹದಿನಾರನೇ ಶತಮಾನದಲ್ಲೇ ಅಂದ್ರೆ ಫಿಫ್ಟೀನ್ ಹಂಡ್ರೆಡ್ ಸಮಥಿಂಗ್ ಅವರ ಒಂದು ಜೀವಿತದ ಕಾಲದಲ್ಲಿ ಬೃಂದಾವನದಲ್ಲಿ ಇದ್ರು ಅವರು ಆ ಕಾಲದಲ್ಲೇ ಅದು ಇರ್ಲಿಲ್ಲ ಅಂತೆ ಅಷ್ಟು ಮೂಢನಂಬಿಕೆ ಆವಾಗಲಿಲ್ಲ ಶುರು ಆಗ್ಬಿಡ್ತು ನೋಡಿ ಗಟ್ಟಿಯಾಗಿ ಆದ್ರಿಂದ ಈಗ ನಾವು ಪುನಃ ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನವನ್ನು ತೆಗೆದು ಇದನ್ನು ಅಷ್ಟೇ ಖ್ಯಾತಿಯನ್ನಾಗಿ ಅದನ್ನು ಮಾಡಿಸ್ಬೇಕು ಮತ್ತೆ ಇದರ ಮೂರನೇ ಅಧ್ಯಾಯ ನಾಲ್ಕನೇ ಅಧ್ಯಾಯ ಐದನೇ ಅಧ್ಯಾಯ ಆರನೇ ಅಧ್ಯಾಯದಲ್ಲಿ ಪುರಾಣದ ಲಕ್ಷಣವನ್ನು ಒಳಗೊಂಡಂತಹ ಸರ್ಗ ಪ್ರತಿ ಸರ್ಗ ವಂಶ ಮನ್ವಂತರ ಇದರ ಒಂದು ಸಂಕ್ಷಿಪ್ತವಾಗಿರತಕ್ಕಂಥ ವರ್ಣನೆ ಬರ್ತದೆ ಏಳು ಮತ್ತು ಎಂಟನೆಯ ಅಧ್ಯಾಯದಲ್ಲಿ ಸೂರ್ಯ ಪೂಜನ ವಿಧಿ ಹೇಗೆ ಮಾಡಬೇಕು ಸೂರ್ಯ ಪೂಜೆಯನ್ನು ಹೇಗೆ ಮಾಡಬೇಕು ಈ ಎಲ್ಲ ಪೂಜೆಗಳು ಏನೇನುಂಟೋ ನಮಗೆ ದೇವತಾ ಪೂಜೆಗಳು ವ್ರತಗಳು ಇವೆಲ್ಲವೂ ಸಿಗ್ತಕ್ಕಂಥದ್ದು ಪುರಾಣದಿಂದ ವೇದದ ನಮಗೆ ಇದರಲ್ಲಿ ಎಲ್ಲೂ ಕೂಡ ಇಂತಹ ಒಂದು ಇಷ್ಟು ಸುಸ್ಪಷ್ಟವಾಗಿರ್ತಕ್ಕಂತಹ ಪೂಜಾ ವಿಧಾನಗಳು ಸಿಗುವುದಿಲ್ಲ ಅಲ್ಲಿಂದ ಮಂತ್ರಗಳನ್ನು ನಾವು ಉಪಯೋಗಿಸ್ಕೋಬೋದು ಆದರೆ ಎಲ್ಲ ದೇವತಾ ಪೂಜೆ ಶುರುವಾಗಿರುವುದೇ ಪುರಾಣದ ಇದರಿಂದ ಮುಖ್ಯವಾಗಿ ಭವಿಷ್ಯ ಪುರಾಣದಲ್ಲಿ ಇನ್ನೂ ಹೇರಳವಾಗಿ ವ್ರತಗಳ ಮ ಉಲ್ಲೇಖ ಮತ್ತು ಆ ಒಂದು ವಿಸ್ತಾರ ನಮಗೆ ಸಿಗ್ತದೆ ಒಂಬತ್ತನೆಯ ಅಧ್ಯಾಯದಲ್ಲಿ ದೀಕ್ಷಾವಿಧಿ ಹೇಗೆ ದೀಕ್ಷೆಯನ್ನು ಕೊಡಬೇಕು ಆ ದೀಕ್ಷೆಗೆ ಗುರು ಮತ್ತು ಶಿಷ್ಯರ ಉಲ್ಲೇಖ ದೀಕ್ಷಾವಿಧಿ ಬರ್ತದೆ ಹತ್ತನೆಯ ಅಧ್ಯಾಯದಲ್ಲಿ ಮಹಾಲಕ್ಷ್ಮಿಯ ಪೂಜೆ ಅದರಲ್ಲಿ ಬರ್ತು ಅದು ಅದರಲ್ಲಿ ವಿಸ್ತಾರವಾಗಿ ಇದೆ ಹತ್ತನೆಯ ಅಧ್ಯಾಯದ ಹನ್ನೊಂದನೇ ಅಧ್ಯಾಯದಲ್ಲಿ ವಿಷ್ಣುವಿನ ಒಂಬತ್ತು ವ್ಯೂಹಗಳ ಅರ್ಚನೆ ಯಾವ ರೀತಿಯನ್ನು ಮಾಡಬೇಕೋ ಅದಿದೆ ವಿಸ್ತಾರವಾಗಿ ಹನ್ನೆರಡನೇ ಅಧ್ಯಾಯದಲ್ಲಿ ಆ ಪೂಜಾ ವಿಧಾನ ಸಾಮಾನ್ಯವಾಗಿರ್ತಕ್ಕಂತಹ ಪೂಜೆ ಯಾವ ರೀತಿಯಲ್ಲಿ ಮಾಡಬೇಕು ಅದರಲ್ಲಿ ಏನೇನು ಇರ್ತದೆ ಅದೆಲ್ಲ ಇದೆ ಯಾವ ರೀತಿಯಲ್ಲಿ ನ್ಯಾಸ ಮಾಡಬೇಕು ಹ್ಞೂ ನ್ಯಾಸ ಅನ್ನೋದು ಬಹಳ ಮುಖ್ಯ ನ್ಯಾಸ ಅಂದರೆ ಇಡುವುದು ಅಂತ ಅಕ್ಷರಶಃ ಅರ್ಥ ಚೆನ್ನಾಗಿ ಇಡುವುದು ಚೆನ್ನಾಗಿ ಇಡುವುದು ಅಂದರೆ ಏನರ್ಥ ನೋಡಿ ದೇವತೆ ಮಂತ್ರಸ್ವರೂಪಿ ಆ ಮಂತ್ರಸ್ವರೂಪಿಯಾಗಿರತಕ್ಕಂತಹ ದೇವತೆಯನ್ನು ನಾವು ನಮ್ಮ ಬುದ್ಧಿಗತವಾಗಿ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಭಾವಿಸ್ತಕ್ಕಂಥದ್ದು ಇಮ್ಯಾಜಿನೇಷನ್ ಮಾಡ್ತಕ್ಕಂಥದ್ದು ಇಮ್ಯಾಜಿನೇಷನ್ ಅಂದರೆ ಇದು ನಮ್ಮ ಕಪೋಲದ ಇಮ್ಯಾಜಿನೇಷನ್ ಬೇರೆ ಶಾಸ್ತ್ರ ಹೇಳಿರ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಇಮ್ಯಾಜಿನೇಷನ್ ಬೇರೆ ನಮ್ಮ ಇಮ್ಯಾಜಿನೇಷನ್ಗೆ ಫಲ ಇಲ್ಲ ಶಾಸ್ತ್ರ ಹೇಳಿರ್ತಕ್ಕಂಥ ರೀತಿಯಲ್ಲಿ ಇಮ್ಯಾಜಿನೇಷನ್ ಮಾಡಿದ್ರೆ ಅದಕ್ಕೆ ಫಲ ಉಂಟು ಇದೇ ವ್ಯತ್ಯಾಸ ಅದು ಹಾಗೆ ಆದ್ದರಿಂದ ಅಲ್ಲಿ ಆ ನ್ಯಾಸ ಮತ್ತು ಯಾವ ರೀತಿಯಲ್ಲಿ ನೈವೇದ್ಯ ಕೊಡಬೇಕು ಮುದ್ರೆ ಇತ್ಯಾದಿಗಳ ಅಲ್ಲೊಂದು ಸಂಕ್ಷಿಪ್ತ ಪರಿಚಯ ಪೂಜೆಯನ್ನು ಅಲ್ಲಿ ಹೇಳಲಾಗಿದೆ ಹದಿಮೂರನೇ ಅಧ್ಯಾಯದಲ್ಲಿ ವಿಷ್ಣು ಪಂಜರ ಅನ್ನುವಂತಹ ಕವಚದ ಒಂದು ನಿರೂಪಣೆ ಈ ವಿಷ್ಣು ಪಂಜರದ ಒಂದು ಕವಚವನ್ನು ಅಲ್ಲಿ ಪಾಠ ಮಾಡಿ ಅದರ ಒಂದು ಮಹಾತ್ಮೆಯೇನು ಅದರಿಂದ ಅದನ್ನು ಪಠಿಸೋದ್ರಿಂದ ಏನೇನು ನಮಗೆ ಫಲ ಕೈಗೊಳ್ಳುತ್ತೆ ಅನ್ನೋದರ ನಿರೂಪಣೆ ಇದೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಯೋಗದ ನಿರೂಪಣೆ ಉಂಟು ಯೋಗ ಅಂದರೆ ಯೋಗಾಸನ ಅಲ್ಲ ಯೋಗ ಯೋಗ ಜ್ಞಾನಯೋಗ ಭಕ್ತಿಯೋಗ ಕರ್ಮಯೋಗದ ನಿರೂಪಣೆ ಇದೆ ಅಲ್ಲಿ ಹದಿನೈದನೇ ಅಧ್ಯಾಯದಲ್ಲಿ ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮ ಗರುಡ ಪುರಾಣದಲ್ಲೂ ಒಂದು ಸಂಸ್ಕರಣ ಸಿಗ್ತದೆ ಒಂದು ಎಡಿಷನ್ ವಿಷ್ಣು ಸಹಸ್ರನಾಮ ನಮಗೆ ಅನೇಕ ಪುರಾಣಗಳಲ್ಲಿ ಇದೆ ನಾವು ಹಿಂದೆ ನೋಡಿರ್ತಕ್ಕಂಥ ವಿಷ್ಣು ಸಹಸ್ರನಾಮ ನಿಮಗೆ ಗೊತ್ತಿದ್ದ ಹಾಗೆ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಇದ್ದಿರ್ತಕ್ಕಂಥದ್ದು ಈ ವಿಷ್ಣು ಸಹಸ್ರನಾಮ ಅದು ಹೀಗೆ ಶುರುವಾಗತ್ತೆ ಸಂಸಾರ ಸಾಗರಾತ್ ಘೋರಾತ್ ಮುಚ್ಚತೆ ಕಿಂ ಜಪನ್ ಪ್ರಭೋ ನರಸ್ತನ್ಮೇ ಪರಂ ಜಪ್ಯಂ ಕಥಯತ್ವ ಜನಾರ್ದನ ಅಲ್ಲಿ ಪ್ರಶ್ನೆ ಬರುತ್ತೆ ಇಲ್ಲಿ ಹೇಗೆ ವಿಷ್ಣು ಸಹಸ್ರನಾಮ ಉದ್ಭವ ಆಗುವಾಗ ಪ್ರಶ್ನೆಯ ಮೂಲಕ ಉದ್ಭವ ಆಯಿತೋ ಹಾಗೆ ಅಲ್ಲೂ ಕೂಡ ಪ್ರಶ್ನೆ ಮೂಲಕ ಉದ್ಭವ ಆಗುತ್ತೆ ಸಂಸಾರ ಸಾಗರ ಈ ಘೋರವಾಗಿರ್ತಕ್ಕಂಥ ಸಂಸಾರ ಸಾಗರದಿಂದ ಯಾವ ದೇವತೆಯ ನಾಮವನ್ನು ಜಪಿಸುವುದರಿಂದ ಮುಕ್ತಿಯನ್ನು ಪಡಿತಾನೆ ಮನುಷ್ಯ ಅಂತಹ ಒಂದು ಜಪ್ಯ ಜಪಿಸಲು ಯೋಗ್ಯವಾಗಿರ್ತಕ್ಕಂತಹ ಒಂದು ಭಗವನ್ ನಾಮವನ್ನ ಹೇಳು ಹೇ ಪ್ರಭುವೆ ಅಂತ ಅವನ್ನೇ ಕೇಳುವಾಗ ಪ್ರಶ್ನೆ ಕೇಳುವಾಗ ಗರುಡ ಆವಾಗ ವಿಷ್ಣು ಸಹಸ್ರನಾಮದ ಒಂದು ಇದನ್ನು ಹೇಳ್ತಾನೆ ಭಗವಂತ ವಾಸುದೇವೋ ಮಹಾವಿಷ್ಣುರ್ ವಾಮನೋ ವಾಸವೋ ವಸುಹು ಇಲ್ಲಿಂದ ಶುರುವಾಗತ್ತೆ ಮೊಟ್ಟ ಮೊದಲನೇ ಹೆಸರೇ ವಾಸುದೇವ ಆ ವಿಷ್ಣು ಸಹಸ್ರನಾಮದಲ್ಲಿ ಹಾಗೆ ಮುಗಿಯುವಾಗ ಭರತೋ ಜನಕೋ ಜನ್ಯ ಸರ್ವಾಕಾರ ವಿವರ್ಜಿತ ನಿರಾಕಾರೋ ನಿರ್ನಿಮಿತ್ತೋ ನಿರಾತಂಕೋ ನಿರಾಶ್ರಯ ಇಲ್ಲಿಯವರೆಗೆ ಇರತಕ್ಕಂತಹ ವಿಷ್ಣು ಸಹಸ್ರನಾಮದ ಇನ್ನೊಂದು ವರ್ಷನ್ ಅಂತ ಹೇಳ್ತೀವಲ್ಲ ಅದು ಸಿಕ್ತದೆ ಹದಿನಾರನೇ ಅಧ್ಯಾಯದಲ್ಲಿ ವಿಷ್ಣುವಿನ ಧ್ಯಾನ ಸೂರ್ಯನ ಅರ್ಚನೆ ಅದರ ಪುನಃ ಇನ್ನೊಂದಿಷ್ಟು ಭಾಗ ಅಲ್ಲಿ ಮುಂದುವರಿತದೆ ಹದಿನೇಳನೆಯ ಅಧ್ಯಾಯದಲ್ಲಿ ಸೂರ್ಯನ ಅರ್ಚನೆಯನ್ನು ಹೇಗೆ ಮಾಡಬೇಕು ಅಂತ ಇನ್ನೂ ಡೀಟೇಲ್ ಆಗಿ ಉಂಟು ಹದಿನೆಂಟನೇ ಅಧ್ಯಾಯದಲ್ಲಿ ಮೃತ್ಯುಂಜಯ ಆ ಮೃತ್ಯುಂಜಯದ ಅರ್ಚನೆ ಹೇಗೆ ಮಾಡಬೇಕು ಅದರ ಮಂತ್ರ ಏನು ಅದರ ಮಂತ್ರದ ಕಲ್ಪನೆ ಬರುತ್ತಲ್ಲಿ ಓಂ ಅಮೃತೇಶ್ವರ ಭೈರವಾಯ ನಮಃ ಓಂ ಝುಂ ಸಹ ಸೂರ್ಯಾಯ ನಮಃ ಈ ಎರಡು ಮಂತ್ರಗಳು ಈ ಎರಡು ಮಂತ್ರಗಳು ಅದನ್ನು ಪಡಿಸೋದ್ರಿಂದ ಏನೇನಿಂದ ನಾವು ಪಾರಾಗಬಹುದು ಯಾವ್ಯಾವ ರೋಗದಿಂದ ಪಾರಾಗಬಹುದು ಯಾವ್ಯಾವ ಕಷ್ಟಗಳಿಂದ ಪಾರಾಗಬಹುದು ಇದೆಲ್ಲ ನಿರೂಪಣೆಯಲ್ಲಿದೆ ಮತ್ತೆ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಪ್ರಾಣೇಶ್ವರ ಮಂತ್ರ ಮತ್ತು ಗಾರುಡ ಮಂತ್ರ ವಿಷವನ್ನು ಇಳಿಸ್ತಕ್ಕಂತಹದ್ದು ಜೀವವನ್ನು ಉಳಿಸ್ತಕ್ಕಂತಹ ಮಂತ್ರಗಳು ಪ್ರಾಣೇಶ್ವರ ಮಂತ್ರ ಅಂದರೆ ಜೀವವನ್ನು ಉಳಿಸ್ತಕ್ಕಂತಹ ಮಂತ್ರ ಕಷ್ಟದಿಂದ ಪಾರಾಗ್ತಕ್ಕಂತಹ ಮಂತ್ರ ಗರುಡ ಮಂತ್ರ ಅಂದರೆ ಈಗ ಯಾವ್ದ ಸರ್ಪ ಕಚ್ಚಿತು ಅಥವಾ ಯಾವುದಾದ್ರೂ ವಿಷ ಅದ ಏರ್ತು ಶರೀರಕ್ಕೆ ಅದನ್ನು ಬಿಡಿಸಬೇಕಾದ್ರೆ ಉಪಯೋಗಿಸ್ತಕ್ಕಂತಹ ಗಾರುಡ ಮಂತ್ರಗಳು ಅದರ ಬಗ್ಗೆ ಪ್ರಯೋಗ ಎಲ್ಲ ಇದೆ ಇಪ್ಪತ್ತನೇ ಅಧ್ಯಾಯದಲ್ಲಿ ಮಂತ್ರ ಸಮೂಹ ಅನೇಕ ಮಂತ್ರಗಳು ಅದರ ಉಪಯೋಗಗಳು ಅದರ ನಿರೂಪಣೆ ಉಂಟು ನೋಡಿ ಈಗ ನಿಮ್ಮ ತಲೆಯಲ್ಲಿ ಈಗ ಗರುಡ ಪುರಾಣ ಅಂದರೆ ಎಷ್ಟು ಬೆಳ್ಕೊಂಡು ಹೋಗ್ತಾ ಇದೆ ನೋಡಿದ್ರೆ ಈಗ ಇಲ್ಲದೆ ಹೋದರೆ ಗರುಡ ಪುರಾಣ ಅಂದರೆ ಏನ್ ಮಾಡ್ತಾ ಇದ್ರಿ ನೀವು ಅದು ಇವು ಅದು ಹೆಸರು ಹೇಳ್ಬಾರ್ದು ನಿಮಗೆ ಹೆಸರು ಕೇಳಬಾರದು ಅಂತ ಈಗ ನೀವೇನ್ ಮಾಡ್ಬೇಕು ಭಗವಂತನ ಹೇಳ್ಬೇಕು ಭಗವಂತ ಗರುಡ ಪುರಾಣ ಕೇಳಬೇಕು ಅಂತಿದ್ದೇನೆ ನನಗೊಂದು ಸಾವಿರ ಕಿವಿ ಕೊಡು ಅಂತ ಹ್ಮ ಇಪ್ಪತ್ತನೇ ಅಧ್ಯಾಯದಲ್ಲಿ ಈ ಮಂತ್ರ ಸಮೂಹದ ಬಗ್ಗೆ ಉಂಟು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಅಧ್ಯಾಯದಲ್ಲಿ ಶಿವನ ಕುರಿತ ಆಗಿರತಕ್ಕಂಥ ಅರ್ಚನೆ ನೋಡಿ ನಮ್ಮ ಯಾವುದೇ ಪುರಾಣ ನೀವು ತಗೊಳ್ಳಿ ನಾನು ನೋಡಿದ್ದೇನೆ ಆ ಪುರಾಣಗಳ ಅಧ್ಯಯನ ಮಾಡುವಂಥ ಸಮಯದಲ್ಲಿ ಕೆಲವು ಕೆಲವು ಬಾರಿ ಆ ಪುರಾಣದಲ್ಲಿ ನಮಗೆ ಆ ದೇವತೆಯೇ ಹೆಚ್ಚು ಎಂಬಂತೆ ಅಲ್ಲಿ ವರ್ಣಿಸಲಾಗಿದ್ದರೂ ಕೂಡ ಇನ್ನೊಂದು ದೇವತೆಯ ಪೂಜೆಯಲ್ಲೋ ಇನ್ನೊಂದು ದೇವತೆಯ ಮಹಿಮೆಯ ವರ್ಣನೆಯಲ್ಲೋ ಮಡಿಯುವಂತಿಕೆ ಇರಲಿಲ್ಲ ನಂತರ ನಮ್ಮಲ್ಲಿ ಒಂದು ಕೆಟ್ಟ ಸಂಪ್ರದಾಯವನ್ನು ಮಾಡಿಕೊಂಡು ನಮ್ಮದೊಂದು ಮತವನ್ನು ಬೆಳೆಸಬೇಕು ಅಂತ ಒಂದು ಹಂಬಲದಿಂದ ಅದು ಕದ ಹಂಬಲ ಕುಹಂಬಲ ಅದರಿಂದ ಏನು ಮಾಡಿಕೊಂಡ್ವಿ ಆ ಪುರಾಣದಿಂದ ಆಯ್ದ ಭಾಗಗಳನ್ನು ತೆಗೆದುಕೊಂಡು ಬೇಕಿದ್ರೆ ನಮಗೆ ಇನ್ಫ್ಲೂಯೆನ್ಸ್ ಇದ್ದರೆ ಆ ಪುರಾಣವನ್ನು ಹೇಗೆ ಡೆಸ್ಟ್ರಾಯ್ ಮಾಡಬೇಕೋ ಹಾಗೆ ಡೆಸ್ಟ್ರಾಯ್ ಮಾಡಿ ನನಗೆ ಬೇಕಾದಂತಹ ದೇವತೆಗಳ ಸಂಗತಿಗಳನ್ನೆಲ್ಲ ಪುಟಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಅದಕ್ಕೊಂದು ಸಂಹಿತೆ ಅನ್ನುವಂಥ ಹೆಸರನ್ನು ಕೊಟ್ಟು ಅದನ್ನೊಂದಿಷ್ಟು ಉದ್ಧಾರ ಮಾಡಿ ಉದ್ಧಾರ ಅಂದರೆ ಕೋಟ್ ಕೋಟ್ ಕೊಟ್ಟು ಅಲ್ಲಲ್ಲಿ ಕೋಟ್ ಕೊಟ್ಟು ನನಗೆ ಎಷ್ಟೋ ಸಲ ಅನಿಸುತ್ತೆ ಈಗಿನ ಕಾಲದವರು ವಾಸಿ ಯಾಕೆ ಅಂದರೆ ಈಗಿನ ಕಾಲದವರು ಅಟ್ಲೀಸ್ಟು ಆ ಸಂಸ್ಕರಣೆಯ ಕೋಟ್ ಕೊಡ್ತಾರೆ ಆ ಅಧ್ಯಾಯಗಳ ಮತ್ತು ಆ ಶ್ಲೋಕಗಳ ಕೊಟೇಷನ್ ಕೊಡ್ತಾರೆ ಹಿಂದಿನ ಕಾಲದಲ್ಲಿ ಪಾಪ ಅವರೆಲ್ಲ ಬಾಯಿಪಾಠ ಮಾಡಿದ್ರಿಂದ ಸುಮ್ನೆ ಇಂಥ ಸಂಮಿತಾ ಅಂತ ಕೊಟ್ಬಿಡ್ತಿದ್ರು ಅವರು ಗುರುಗಳು ಹೇಗೆ ಪಾಠ ಮಾಡಿದ್ರು ಹಾಗೆ ಬರ್ತಾ ಇತ್ತು ನಮಗೆ ಗೊತ್ತಾಗಲ್ವಲ್ಲ ಅದರ ಹಿಂದೆ ಉದ್ದೇಶ ಏನು ಅಂತ ಆದ್ದರಿಂದ ಕೆಲವೊಮ್ಮೆ ಈ ರೀತಿಯಾಗಿ ಅನೇಕ ಉಲ್ಲೇಖಗಳು ನಮಗೆ ಉಲ್ಲೇಖಿಸಿರ್ತಕ್ಕಂತಹ ಗ್ರಂಥದ ಮೂಲವೇ ಸಿಕ್ಕಿರೋದಿಲ್ಲ ಮೂಲ ಗ್ರಂಥವೇ ನಮ್ಗೆ ಇನ್ನೂ ಕೂಡ ಕೈ ಸಿಕ್ಕಿಲ್ಲ ಅವಯಂತವೇ ಆ ಗ್ರಂಥ ಲುಪ್ತವಾಯಿತು ಆ ಗ್ರಂಥ ನಾಶವಾಯಿತು ಅದು ಹೇಗೆ ಅಂದರೆ ಒಂದು ರೀತಿಯಲ್ಲಿ ಸುಳ್ಳು ಹೇಳ್ದಾಗಿ ಅದು ಸತ್ಯವೂ ಇರಬೇಕು ಸುಳ್ಳು ಇರಬೇಕು ಅರೆ ಮುಚ್ಚಿದಂತಹ ಸುಳ್ಳು ಅಥವಾ ಅರೆ ಮುಚ್ಚಿದಂತಹ ಸತ್ಯ ಯಾಕೆಂದರೆ ವೇದದ ಅನೇಕ ಭಾಗಗಳು ಲುಪ್ತವಾಗಿದೆ ಕೂಡ ಈಗ ಖಂಡಿತ ಆದರೆ ಅದರ ಹೆಸರಿನಲ್ಲೇ ಇಂತಹ ಒಂದು ಸಂಹಿತೆ ಇಂತಹ ಒಂದು ಪುರಾಣವೂ ಕೂಡ ಲುಪ್ತವಾಗಿದೆ ಅಂತ ಹೇಳಿಬಿಟ್ರೆ ಅದು ಆ ಸುಳ್ಳು ಹೇಗಿದೆ ಅಂದರೆ ತಲೆ ಮೇಲೆ ಹೊಡೆದಂಗಿರುತ್ತೆ ನಂಬ್ಬಿಡ್ತೀವಿ ನಾವು ಇಪ್ಪತ್ತ ನಾಲ್ಕನೆಯ ಅಧ್ಯಾಯದಿಂದ ಇಪ್ಪತ್ತೇಳನೇ ಅಧ್ಯಾಯದವರೆಗೆ ಗಣಪೂಜೆ ಗಣದೇವತೆಗಳು ಅಂತ ಆ ಗಣದೇವತೆಗಳ ಪೂಜೆಯಿಂದ ಹೇಗೆ ಮಾಡಬೇಕು ಅನ್ನೋದರ ನಿರೂಪಣೆ ಉಂಟು ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಗೋಪಾಲ ಪೂಜನೆ ಹೇಗೆ ಗೋಪಾಲ ದೇವತೆಯನ್ನು ಅರ್ಚಿಸಬೇಕು ಅನ್ನೋದ್ರ ಬಗ್ಗೆ ಇಪ್ಪತ್ತೊಂಬತ್ತನೇ ಅಧ್ಯಾಯದಲ್ಲಿ ತ್ರೈಲೋಕ್ಯ ಮೋಹಿನಿ ಅನ್ನುವಂಥ ಒಂದು ಮಂತ್ರ ಆ ಮಂತ್ರದ ಪ್ರಯೋಗ ಅದರಿಂದ ಉಂಟಾಗ್ತಕ್ಕಂತಹ ಉಪಯೋಗಗಳು ಅದರ ಉಲ್ಲೇಖ ಇದೆ ಮೂವತ್ತನೇ ಅಧ್ಯಾಯದಲ್ಲಿ ಶ್ರೀಧರನ ಅರ್ಚನೆ ಯಾವ ರೀತಿ ಮಾಡಬೇಕು ಅದರ ಒಂದು ಸುವಿಸ್ತಾರವಾಗಿರತಕ್ಕಂಥ ನಿರೂಪಣೆ ಮೂವತ್ತ ಅಧ್ಯಾಯದಲ್ಲಿ ವಿಷ್ಣು ಪೂಜೆಯ ಒಂದು ಉಲ್ಲೇಖ ಮೂವತ್ತೆರಡನೇ ಅಧ್ಯಾಯದಲ್ಲಿ ಪಂಚತತ್ವದ ಅರ್ಚನೆ ಹೇಗೆ ಮಾಡಬೇಕು ಪಂಚತತ್ವ ಅಂದರೆ ಈಗ ವೈಷ್ಣವರಲ್ಲಿ ಇರ್ತಕ್ಕಂಥ ಈ ಪಂಚವ್ಯೂಹಗಳು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಈ ಪಂಚ ತತ್ವದ ಅರ್ಚನೆಯನ್ನು ಹೇಗೆ ಮಾಡಬೇಕು ಅನ್ನೋದರ ಉಲ್ಲೇಖ ಮೂವತ್ತ್ ಅಧ್ಯಾಯದಲ್ಲಿ ಸುದರ್ಶನ ಚಕ್ರದ ಪೂಜೆ ಮೂವತ್ನಾಲ್ಕನೇ ಅಧ್ಯಾಯದಲ್ಲಿ ದೇವ ಪೂಜೆಯನ್ನು ವಿಧಿ ಸಾಮಾನ್ಯವಾಗಿರ್ತಕ್ಕಂಥ ಎಲ್ಲ ದೇವತೆಗಳಿಗೆ ಹೇಗೆ ಪೂಜೆ ಸಲ್ಲಿಸಬೇಕು ಅಂತ ಮೂವತ್ತೈದನೇ ಅಧ್ಯಾಯದಲ್ಲಿ ನ್ಯಾಸವೇ ಮುಂತಾಗಿರ್ತಕ್ಕಂಥ ವಿಷಯ ನ್ಯಾಸಗಳನ್ನು ಹೇಗೆ ಮಾಡಬೇಕು ಎಷ್ಟು ರೀತಿಯ ನ್ಯಾಸಗಳಿದೆ ಡೀಟೇಲ್ ಆಗಿ ಪುನಃ ಅದಾದಮೇಲೆ ಸಂಧ್ಯೆ ಅಂದರೆ ಏನು ಗಾಯತ್ರಿಯನ್ನು ಯಾವ ರೀತಿ ಮಾಡಬೇಕು ಇದೆಲ್ಲ ಮೂವತ್ತೇಳನೇ ಅಧ್ಯಾಯ ಮೂವತ್ತೈದನೇ ಅಧ್ಯಾಯದಿಂದ ಹಿಡಿದು ಮೂವತ್ತೇಳನೇ ಅಧ್ಯಾಯದವರೆಗೆ ಸಂಧೆ ಏನು ಈಗಿನ ಕಾಲದಲ್ಲಿ ಬೇಕೇ ಬೇಕೋ ನಮಗೆ ನಾವು ಹೆಸರಿಗೇನೋ ಬ್ರಾಹ್ಮಣ್ಯ ಸ್ವೀಕರಿಸಿರ್ತೇವೆ ಜನಿವಾರ ಕೂಡ ಇರುತ್ತೋ ಇಲ್ವೋ ಕೆಲಸದಲ್ಲಿ ಸಂಧ್ಯಾ ಅಂದರೆ ಅಂದರೆ ಸಂಧಿ ಅಂದರೆ ಏನು ಅಂತ ಕೇಳ್ತಾರೆ ಬ್ರಾಹ್ಮಣರಾದರು ಎಷ್ಟು ಒಂದು ಹಾಸ್ಯಾಸ್ಪದ ಅಂದರೆ ಮತ್ತೆ ಸಂಧೆ ಅನ್ನುವಂಥ ಶಬ್ದಕ್ಕೆ ಅರ್ಥ ಗೊತ್ತಿರೋದಿಲ್ಲ ಆ ಟೈಮಿಂಗ್ಸ್ ಗೊತ್ತಿರೋದಿಲ್ಲ ಹಾ ಯಾಕೆ ಅಂದರೆ ಆ ಟೈಮಿಂಗ್ಸಲ್ಲಿ ಒಂದಿಸು ಸೂರ್ಯನ ನೋಡೇ ಇರೋಲ್ಲ ಹಾಸಿಗೆಯಿಂದ ಎದ್ದೇ ಇರೋಲ್ಲ ಅಥವಾ ಟಿ ವಿ ಮುಂದಿಂದ ಹೇಳೋಲ್ಲ ಅದು ಇದು ಹಿಂದಿನ ಕಾಲದಲ್ಲಿ ಒಂದು ಇದ್ರೊಳಗೆ ಬರ್ತದೆ ಮೂರೂ ಸಂಧ್ಯೆಯನ್ನು ಮಾಡ್ತಾ ಇದ್ರು ಅಂತ ಕೊನೆಯ ಪಕ್ಷ ಎರಡು ಈಗ ಆ ಎರಡೂ ಇಲ್ಲ ಹಿಂದೆ ಮಧ್ಯಾಹ್ನ ಅದು ಆ ಸಂಧ್ಯೆಯನ್ನು ಆ ಒಂದು ಸಂಧ್ಯಾ ಸಂಧ್ಯಾ ಅಂದರೆ ಬರೀ ಸಾಯಂಕಾಲ ಅಂತ ಅರ್ಥ ಅಲ್ಲ ಈಗ ಹಂಗಾಗ್ಬಿಟ್ಟಿದೆ ಈಗ ಎಲ್ಲ ರೂಢಿ ಈಗ ಮುಂಚೆ ಪದಗಳೆಲ್ಲ ಯೌಗಿಕವಾಗಿದ್ದವು ಅಂದರೆ ಆ ಪದಗಳೆಲ್ಲ ವ್ಯುತ್ಪತ್ತಿಯಿಂದ ಬಂದಿದ್ದವು ಆ ಕಾಲಗಳು ಕೂಡುವಂತಹ ಸಮಯ ನಮ್ಮ ಮೂಡು ಕೂಡ ಹೇಗಾಗತ್ತೆ ಅಂದರೆ ಆ ಸಮಯದಲ್ಲಿ ಮೂಡು ಸ್ಪಿರಿಚುವಲೈಸ್ ಆಗತ್ತೆ ನಮ್ಮ ಮನಸ್ಸು ಸ್ಪಿರಿಟ್ಗೆ ತಯಾರಾಗುತ್ತದೆ ನಮ್ಮ ಮನಸ್ಸು ಚೈತನ್ಯದ ಅಭಿಧ್ಯಾನಕ್ಕೆ ತಯಾರಾಗ್ತದೆ ಅಂತಹ ಸಮಯ ಧ್ಯಾನದ ಸಮಯ ಸಂ ಧ್ಯಯ್ ಅಂದರೆ ಧ್ಯಯ್ ಚಿಂತಾಯಾಮ್ ಚಿಂತೆ ಅಂದರೆ ಮನನ ಚಿಂತೆ ಅಂದರೆ ನೀವು ಆ ಚಿಂತೆ ಅಲ್ಲ ಧ್ಯಯಿ ಚಿಂತಾಯಾಮ್ ಅಂದರೆ ಒಂದು ವಿಷಯವನ್ನು ಕುರಿತು ಆಳವಾಗಿ ಅದರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಕನ್ಸ್ಟ್ರಕ್ಟಿವ್ ಥಿಂಕಿಂಗ್ ಕ್ರಿಯೇಟಿವ್ ಥಿಂಕಿಂಗ್ ಅದು ಈ ಚೈತನ್ಯದ ಥಿಂಕಿಂಗ್ ಅದಕ್ಕೆ ಪ್ರಕೃತಿಯೇ ಸಹಾಯ ಮಾಡುವಂತಹ ಸಮಯವೇ ಸಂಧ್ಯಾ ಇದು ಆ ಒಂದು ಸಮಯ ಆ ಬೆಳಗಿನ ಸಮಯ ಮಧ್ಯಾಹ್ನ ಸಮಯ ಸಾಯಂ ಸಂಧ್ಯಾ ಪ್ರಾತಃ ಸಂಧ್ಯಾ ಮಧ್ಯಾಹ್ನ ಸಂಧ್ಯಾ ಅಲ್ಲಿ ಮತ್ತೆ ಸಾಯಂ ಸಂಧ್ಯೆ ಹೀಗೆ ಅಲ್ಲಿ ಆ ಸಂಧ್ಯೆಯ ಒಂದು ನಿರೂಪಣೆ ಉಂಟು ಮೂವತ್ತೇಳನೇ ಅಧ್ಯಾಯದವರೆಗೆ ಮೂವತ್ತೆಂಟನೇ ಅಧ್ಯಾಯದಲ್ಲಿ ದುರ್ಗಾ ಪೂಜೆಯನ್ನು ಹೇಗೆ ಮಾಡಬೇಕು ಶರನ್ನವರಾತ್ರಿಯಲ್ಲಿ ಇದರ ಉಲ್ಲೇಖ ಉಂಟು ಮೂವತ್ತೊಂಬತ್ತನೇ ಅಧ್ಯಾಯದಲ್ಲಿ ಸುರಾರ್ಚನೆ ಅಂದರೆ ದೇವತೆಗಳ ಅರ್ಚನೆಯನ್ನು ಹೇಗೆ ಮಾಡಬೇಕು ನಲವತ್ತನೆಯ ಅಧ್ಯಾಯವು ಮತ್ತು ನಲವತ್ತ ಒಂದನೇ ಅಧ್ಯಾಯದಲ್ಲಿ ಮಾಹೇಶ್ವರಿ ದೇವಿಯ ಪೂಜೆಯನ್ನು ವಿಸ್ತಾರವಾಗಿ ಅಲ್ಲಿ ವರ್ಣಿಸಿದ್ದಾರೆ ನಲವತ್ತೆರಡು ಮತ್ತು ನಲವತ್ತ್ಮೂರನೇ ಅಧ್ಯಾಯದಲ್ಲಿ ಪವಿತ್ರ ಅಂದರೆ ಏನೋ ಕುಶವನ್ನು ನಾವು ಯಾವುದೇ ಒಂದು ಧರ್ಮ ಕಾರ್ಯ ಮಾಡಬೇಕಾದರೆ ಬರೀ ಪೂಜೆ ಒಂದೇ ಅಲ್ಲ ನೆನ್ಪಿಟ್ಕೋಬೇಕು ಇದೇ ಹೇಳಿದ್ದು ನಮ್ಗೆ ಯಾವಾಗ ನಮ್ಮ ಸಂಪ್ರದಾಯ ಗೊತ್ತಿರೋದು ನಾವು ಮಾಡದ ಸಂಪ್ರದಾಯ ಆಗಿಬಿಡುತ್ತೆ ಆಮೇಲೆ ನಾವು ಮಾಡ್ದಂಗೆ ಮಾಡೋ ಅಂತ ಹೇಳೋದು ಏನೋ ಶ್ರದ್ದದ ಸಮಯದಲ್ಲಿ ಬೆಕ್ಕ ಕಟ್ಟಿಬಿಡೋದು ಇಲ್ದಿರೋ ಬೆಕ್ಕನ್ನು ಕಟ್ಟಿಬಿಡೋದು ಶ್ರಾದ್ದತ ಸಮಯದಲ್ಲಿ ಅದು ಯಾಕೆ ನಮ್ಮ ಅಜ್ಜ ಮಾಡಿದ್ದ ಅದನ್ನು ನೋಡ್ಕೊಂಡು ತಲೆಯಲ್ಲದ ನಮ್ಮ ಅಪ್ಪ ಮಾಡ್ದ ಆಲೋಚನೆ ಇಲ್ಲ ಆಮೇಲೆ ಅದನ್ನು ಸಂಪ್ರದಾಯ ಅಂದ್ಬಿಡೋದು ನೋಡಿ ನಮ್ಮ ಸಂಪ್ರದಾಯದಲ್ಲಿ ಯಾವತ್ತೂ ಮೂಢನಂಬಿಕೆ ಇರಲಿಲ್ಲ ನಮ್ಮ ಸಂಪ್ರದಾಯದಲ್ಲಿ ವಿವೇಚನೆ ಮಾಡ್ತಾ ಇದ್ರು ನಮ್ಮ ಶಾಸ್ತ್ರಗಳಲ್ಲಿ ವಿವೇಚನೆ ಇದೆ ಯಾವುದೂ ಪ್ರಶ್ನೆ ಮಾಡದೆ ಒಪ್ತಾ ಇರಲಿಲ್ಲ ಶಂಕರರು ಅದನ್ನೇ ಬರೀತಾರೆ ಏನು ನಮ್ಮ ಅಜ್ಜ ಏನೋ ಒಂದು ಮಾಡ್ದ ನಮ್ಮ ಅಪ್ಪ ಏನೋ ಒಂದು ಮಾಡ್ದ ಅಂತ ಹೇಳಿಬಿಟ್ಟು ನಾವು ಅದನ್ನು ಮಾಡಬೇಕಾಗಿಲ್ಲ ಅದನ್ನು ಆಲೋಚನೆ ಮಾಡಬೇಕು ಒಂದು ಕಡೆ ಬರೆದಿದ್ದಾರೆ ನಮ್ಮಲ್ಲಿ ಹೇಗೆ ಅಂದರೆ ಅನುಭವ ಮತ್ತು ವೇದ ಅದಕ್ಕೆ ಅನುಕೂಲವಾಗಿ ಇರ್ತಕ್ಕಂಥ ಯುಕ್ತಿ ನೆನ್ಪಿಟ್ಕೋಬೇಕು ಯುಕ್ತಿ ಅಂದರೆ ನಮ್ಮ ತಲೆ ಹೇಗೆ ಹೇಗೆ ಓಡುತ್ತೋ ಅದು ಯುಕ್ತಿ ಅಲ್ಲ ನಮ್ಮ ತಲೆ ಹೀಗೂ ಓಡತ್ತೆ ಹಾಗೂ ಓಡುತ್ತೆ ಡಬಲ್ ಎಡ್ ಸೋಲ್ಡ್ ಅಂತ ದೇವರು ಇದ್ದಾನೆ ದೇವರು ಇಲ್ಲ ಆದ್ರಿಂದ ಅದಲ್ಲ ನಮ್ಮಲ್ಲಿ ಹೇಗೆ ಅನುಭವ ಮತ್ತು ಶ್ರುತಿ ವೇದಗಳು ಮೂಲ ನಮ್ದು ಅದು ಅದಕ್ಕೆ ತಾಳೆ ಆಗುವ ರೀತಿಯಲ್ಲಿ ಯುಕ್ತಿ ಹೊಂದಿಸಿಕೊಳ್ತಕ್ಕಂಥ ಯುಕ್ತಿ ಈ ಪವಿತ್ರಾರೋಪಣೆ ಹೇಗ್ ಮಾಡಬೇಕು ದಾನ ಕೊಡುವಂತಹ ಸಂದರ್ಭದಲ್ಲಿ ಯಾವುದೇ ಪುಣ್ಯಕಾರ ಕರ್ಮ ಮಾಡತಕ್ಕಂತಹ ಸಂದರ್ಭದಲ್ಲಿ ಆಮೇಲೆ ಬ್ರಹ್ಮಧ್ಯಾನ ಹೇಗೆ ಮಾಡಬೇಕು ಇದೆಲ್ಲದರ ಒಂದು ನಿರೂಪಣೆ ಬರ್ತದೆ ನಾನಿಲ್ಲಿ ಕೇವಲ ಉಲ್ಲೇಖ ಮಾಡ್ತಾ ಇದ್ದೇನೆ ನಂತರ ಈ ಕೆಲವೊಂದು ವಿಚಾರವನ್ನು ವಿಸ್ತಾರವಾಗಿ ವರ್ಣಿಸ್ಲಿಕ್ಕಿದ್ದೇನೆ ಮುಂದಿನ ಉಪನ್ಯಾಸದಲ್ಲಿ ನಲವತ್ನಾಲ್ಕು ಮತ್ತು ನಲವತ್ತೈದನೇ ಅಧ್ಯಾಯದಲ್ಲಿ ಮೂರ್ತಿ ಧ್ಯಾನವನ್ನು ಹೇಗೆ ಮಾಡಬೇಕು ನೋಡಿ ಅದರಲ್ಲೂ ಒಂದು ಸೈನ್ಸ್ ಉಂಟು ಸೈನ್ಸ್ ಮೂರ್ತಿ ಧ್ಯಾನ ಅಂದರೆ ಸುಮ್ಮನೆ ಹೇಗೆಗೋ ಮಾಡೋದಲ್ಲ ಆ ಮೂರ್ತಿಗೆ ಅಳತೆ ಇರಬೇಕು ಆ ಮೂರ್ತಿ ಅಳತೆ ಉಂಟಲ್ಲ ಮೂರ್ತಿಯನ್ನು ಮುಂದೆ ಬರುತ್ತೆ ಅದು ಶಿಲ್ಪ ಅದು ಒಂದು ದೊಡ್ಡ ಸೈನ್ಸ್ ಅದು ಎಷ್ಟು ಅಳತೆ ಇರಬೇಕು ಮಾನ ಅದಕ್ಕೆ ಪರಿಮಿತಿ ಆಮೇಲೆ ಶಾಲಗ್ರಾಮ ಎಷ್ಟು ರೀತಿಯ ಶಾಲಗ್ರಾಮಗಳು ಉಂಟು ಅದರಲ್ಲಿ ವಾಸುದೇವ ಮೂರ್ತಿಗಳು ಎಷ್ಟಿದೆ ನರಸಿಂಹ ಸಾಲಿಗ್ರಾಮ ಅಂದರೆ ಏನು ಹೇಗಿರುತ್ತದೆ ಎಷ್ಟು ಬಗೆಯ ಸಾಲಿಗ್ರಾಮಗಳುಂಟು ಹೇಗಂದು ಪತ್ತೆ ಹಚ್ಚೋದು ಇದೆಲ್ಲದರ ಒಂದು ಉಲ್ಲೇಖ ನಲವತ್ನಾಲ್ಕು ನಲವತ್ತೈದನೇ ಅಧ್ಯಾಯದಲ್ಲಿ ಸಿಗ್ತದೆ ನಲವತ್ತಾರನೇ ಅಧ್ಯಾಯದಲ್ಲಿ ವಾಸ್ತು ವಾಸ್ತುವಿನ ಮಾನ ಯಾವ ರೀತಿಯಲ್ಲಿ ಒಂದು ಮನೆ ಕಟ್ಟಬೇಕು ಮಂದಿರ ಕಟ್ಟಬೇಕಾದ್ರೆ ದೇವಸ್ಥಾನ ಕಟ್ಟಬೇಕಾದ್ರೆ ವಾಸ್ತು ಹೇಗಿರಬೇಕು ಅಥವಾ ಬೇರೆ ಕಾರ್ಯಗಳಿಗೆ ಕಟ್ಟಬೇಕಾದ್ರೆ ವಾಸ್ತು ಹೇಗಾಗುತ್ತೆ ಇದೆ ಅಲ್ಲ ನಲವತ್ತೇಳನೇ ಒಂದು ಪ್ರಸಾದ ಅಥವಾ ಪ್ರಾಸಾದ ಒಂದು ಬಿಲ್ಡಿಂಗ್ ಅದರ ಲಕ್ಷಣ ಹೇಗಿರಬೇಕು ಹೇಗಂದರೆ ಹ್ಯಾ ಕಟ್ಟೋದಲ್ಲ ಇದಿದ್ದಂಗೆ ಏನು ಕಾರ್ಡ್ಬೋರ್ಡು ಇದು ಕಟ್ಟಿದಂಗೆ ಹಾಗಲ್ಲ ಹೇಗೆ ಕಟ್ಟಬೇಕು ನಲವತ್ತೆಂಟನೇ ಅಧ್ಯಾಯದಲ್ಲಿ ಎಲ್ಲ ದೇವತೆಗಳ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ವಿಧಿ ನಲವತ್ತೊಂಬತ್ತನೇ ಅಧ್ಯಾಯದಲ್ಲಿ ಅಷ್ಟಾಂಗ ಯೋಗದ ನಿರೂಪಣೆ ಐವತ್ತನೇ ಅಧ್ಯಾಯದಲ್ಲಿ ಆಚಾರ ವಿಧಿ ಆಚಾರ ಅಂದರೆ ಏನು ನಮಗೆ ನಾವು ಮಾಡಿದ್ದೆ ಆಚಾರ ಆಗ್ಬಿಟ್ಟಿದೆ ಈಗ ಆದರೆ ಆಚಾರ ಅಂದರೆ ಹಾಗಲ್ಲ ಶಿಷ್ಟ ಆಚಾರ ಶಿಷ್ಟಾಚಾರ ಸತ್ಪುರುಷರ ಆಚಾರ ಸದಾಚಾರ ಇದು ಏನು ಅಂತ ನಮ್ಗೆ ಗೊತ್ತಿರಬೇಕು ಅದಕ್ಕೆ ಆಚಾರದ ವಿಧಿ ಐವತ್ತೊಂದನೇ ಅಧ್ಯಾಯದಲ್ಲಿ ದಾನ ಧರ್ಮ ಹೇಗೆ ಮಾಡಬೇಕು ಸುಮ್ಮನೆ ಕೊಡೋದು ದಾನ ಅಲ್ಲ ಕೊಟ್ಬಿಟ್ಟೆ ನಾನು ಪೆನ್ಸಿಲು ಅದಲ್ಲ ದಾನ ದಾನ ಅಂದರೆ ಅದಕ್ಕೆ ಮೆಂಟಾಲಿಟಿ ಹೇಗಿರಬೇಕು ಯಾವ ದೇಶದಲ್ಲಿ ಮಾಡಬೇಕು ಯಾವ ಕಾಲದಲ್ಲಿ ಮಾಡಬೇಕು ಯಾರಿಗೆ ಮಾಡಬೇಕು ದೇಶೆ ಕಾಲೆ ಪಾತ್ರೆ ಚ ಬಹಳ ಇಂಪಾರ್ಟೆಂಟ್ ಅದು ಆಮೇಲೆ ಐವತ್ತೆರಡನೆಯ ಅಧ್ಯಾಯದಲ್ಲಿ ಪ್ರಾಯಶ್ಚಿತ್ತವಿದೀ ಗೊತ್ತಿಲ್ಲದೆ ಮಾಡಿರ್ತಕ್ಕಂತಹ ಪಾಪಗಳು ಆ ಪಾಪಗಳಿಗೆ ಪ್ರಾಯಶ್ಚಿತ್ತ ಏನು ಗೊತ್ತಿದ್ದಲ್ಲ ಗೊತ್ತಿಲ್ಲದೆ ಮಾಡಿರ್ತಕ್ಕ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ ಗೊತ್ತಿದ್ದು ಗೊತ್ತಿದ್ದು ಮಾಡಿಬಿಡೋದು ಪ್ರಾಯಶ್ಚಿತ್ತ ಮಾಡ್ಕೊಂಡ್ಬಿಟ್ರೆ ಆಗತ್ತೆ ಅಂತ ಹಾಗಲ್ಲ ಅದು ಗೊತ್ತಿದ್ದು ತಪ್ಪು ಮಾಡಿದ್ರೆ ಎಲ್ರಿ ಅದಕ್ಕೆ ಕ್ಷಮೆ ಗೊತ್ತಿಲ್ಲದೆ ಎಷ್ಟೋ ತಪ್ಪುಗಳಾಗಿರ್ತದೆ ಯಾಕಂದರೆ ಮೈಂಡ್ ಹಾಗಲ್ವಾ ಅದಕ್ಕೆ ಪ್ರಾಯಶ್ಚಿತ್ತ ಏನು ಅದನ್ನು ವಿಧಾನ ಮಾಡಿದ್ದಾರೆ ಐವತ್ಮೂರನೇ ಅಧ್ಯಾಯದಲ್ಲಿ ನಿಧಿಗಳ ಲಕ್ಷಣ ಒಂಬತ್ತು ನವ ನಿಧಿಗಳುಂಟಲ್ಲ ಅದರ ಲಕ್ಷಣ ಹೇಗೆ ಕಣ್ಣು ಹುಡುಕೋದು ಒಂದೊಂದು ನಿಧಿಯನ್ನು ಯಾಕೆಂದರೆ ಈಗ ನಿಧಿ ಯಾರಿಗೂ ಗೊತ್ತಿಲ್ಲ ನೋಡೂ ಇಲ್ಲ ಅದು ಹೇಗಿರ್ತದೆ ಅಂತ ಅದರ ಲಕ್ಷಣ ಹೇಗೆ ಅದು ಐವತ್ನಾಲ್ಕನೇ ಅಧ್ಯಾಯ ಐವತ್ತೈದು ಐವತ್ತಾರನೇ ಅಧ್ಯಾಯದಲ್ಲಿ ಒಂದೊಂದು ದ್ವಪಗಳು ಎಷ್ಟು ದ್ವೀಪಗಳಿದೆಯೋ ನಮ್ಮ ಈ ಭೂಮಂಡಲದಲ್ಲಿ ಒಂದೊಂದು ದ್ವೀಪಗಳ ಒಡೆಯರು ಯಾರು ಮನುಗಳು ಅದನ್ನು ಆಡ್ತಕ್ಕಂಥವ್ರು ಯಾರು ಅದರ ನಿರೂಪಣೆ ಉಂಟು ಐವತ್ತೇಳನೇ ಅಧ್ಯಾಯದಲ್ಲಿ ಪಾತಾರ ಲೋಕದ ವರ್ಣನೆ ಇದೆ ಐವತ್ತೆಂಟರಲ್ಲಿ ಸೂರ ಸೂರ್ಯದ ಒಂದು ಇದು ವ್ಯೂಹ ಅಂದರೆ ಸೂರ್ಯ ಲೋಕ ಯಾವ ರೀತಿ ಎಷ್ಟು ದೂರ ಇದೆ ಅಲ್ಲಿ ಏನೇನುಂಟು ಅದರ ಕಲ್ಪನೆ ಅಂದರೆ ಯು ಕ್ಯಾನ್ ಸೇ ಮಿಥಲಾಜಿಕಲ್ ಅಥವಾ ಪೌರಾಣಿಕ್ ಆಸ್ಟ್ರೋನೊಮಿ ಅಂತ ಕರಿಬೋದು ಅದನ್ನು ಅವ್ರದ್ದೇ ಒಂದು ಕಲ್ಪನೆ ಇತ್ತು ನಮ್ಮ ಪೌರಾಣಿಕರದ ಒಂದು ಕಲ್ಪನೆ ಉಂಟು ಆಮೇಲೆ ಐವತ್ತೊಂಬತ್ತರಿಂದ ಅರವತ್ನಾಲ್ಕನೇ ಅಧ್ಯಾಯದವರೆಗೆ ಜ್ಯೋತಿಷ್ ಶಾಸ್ತ್ರದ ನಿರೂಪಣೆ ಅಲ್ಲಿ ಉಂಟು ಐವತ್ತೈದು ಮತ್ತು ಐವತ್ತಾರನೇ ಅಲ್ಲ ಅರವತ್ತೈದು ಮತ್ತು ಅರವತ್ತ ಅಧ್ಯಾಯದಲ್ಲಿ ಸಾಮುದ್ರಿಕ ಶಾಸ್ತ್ರ ಸಾಮುದ್ರಿಕ ಶಾಸ್ತ್ರ ಕೂಡ ವೆರಿ ಇಂಪಾರ್ಟೆಂಟ್ ಯಾಕೆ ಅಂದರೆ ಒಬ್ಬ ಮನುಷ್ಯ ಅವನ ಜೀವನದಲ್ಲಿ ಮುಂದೆ ಏನು ಮಾಡಲಿಕ್ಕಿದ್ದಾನೆ ಅವನ ಪರ್ಸನಾಲಿಟಿ ಏನೋ ಅನ್ನೋದು ಅವನ ಕರ್ಮದಿಂದ ಗೊತ್ತಾಗ್ತದೆ ಅವನ ಕರ್ಮ ಹೇಗೆ ಗೊತ್ತಾಗತ್ತೆ ನಾವು ಹೇಳ್ತೀವಲ್ಲ ಕಪಾಲ ಲೇಖ ವಿಧಿ ಲೇಖ ಅಂತ ಅದು ಎಲ್ಲಿರ್ತದೆ ಇಲ್ಲೇನಿರಬೇಕಲ್ಲಿಲ್ಲ ಇಡೀ ಶರೀರದಲ್ಲೇ ಇರ್ತದೆ ಅದಕ್ಕೆ ಸಮುದ್ರನೇ ಅಧಿದೇವತೆ ಆ ಸಮುದ್ರ ರಚಿಸಿರ್ತಕ್ಕಂತಹ ಅಂಗ ಶರೀರಗಳ ಲಕ್ಷಣ ಸ್ತ್ರೀ ಪುರುಷರ ಶರೀರ ಲಕ್ಷಣ ಇದರಿಂದ ಈ ಪುರುಷ ಹೀಗೆ ಇದರಿಂದ ಈ ಸ್ತ್ರೀ ಹೀಗೆ ಅಂತ ಹೇಳಿಬಿಡ್ಬೋದು ಫಿಸಿಯೋನಮಿ ಹೇಗೆ ಯಾವ್ದಾವ್ದು ಯಾವ್ಯಾವ ಅಳತೆಯಲ್ಲಿ ಎಲ್ಲೆಲ್ಲಿದ್ದರೆ ಯಾವ್ಯಾವ ರೀತಿಯಲ್ಲಿ ಅವರ ಒಂದು ಕ್ಯಾರೆಕ್ಟರ್ ಇರ್ತದೆ ಅದೆಲ್ಲವನ್ನು ಹೇಳ್ತಾರೆ ಅಲ್ಲಿ ಅರವತ್ತ ಏಳನೇ ಅಧ್ಯಾಯದಲ್ಲಿ ಪವನ ವಿಜಯ ಹೇಗೆ ನಮ್ಮಲ್ಲಿರ್ತಕ್ಕಂಥ ಈ ಪ್ರಾಣವನ್ನು ಜಯಿಸಬೇಕು ಅದರ ಒಂದು ವಿಸ್ತಾರ ವರ್ಣನೆ ಉಂಟು ಅರವತ್ತೆಂಟನೇ ಅಧ್ಯಾಯದಿಂದ ಎಂಬತ್ತನೇ ಅಧ್ಯಾಯದವರೆಗೆ ವಿವಿಧ ರತ್ನಗಳ ಪರೀಕ್ಷೆ ಇದೆ ವಜ್ರ ಹೇಗಿರ್ತದೆ ಅದನ್ನ ಹೇಗೆ ಪರೀಕ್ಷೆ ಮಾಡಬೇಕು ವೈಧೂರ್ಯ ಹೇಗಿರ್ತದೆ ಅದನ್ನ ಹೇಗೆ ಪರೀಕ್ಷೆ ಮಾಡಬೇಕು ಇದೆಯಲ್ಲ ಪಚ್ಚೆ ಹೇಗಿರ್ತದೆ ಬೇರೆ ಬೇರೆ ರತ್ನಗಳು ಯಾವ ರೀತಿ ಇರುತ್ತೆ ಅದರ ಪರೀಕ್ಷೆ ಹೇಳಿದೆ ಎಂಬತ್ತೊಂದನೇ ಅಧ್ಯಾಯದಲ್ಲಿ ವಿವಿಧ ತೀರ್ಥ ಕ್ಷೇತ್ರಗಳ ಮಹಾತ್ಮೆ ಇದೆ ಎಂಬತ್ತೆರಡನೇ ಅಧ್ಯಾಯದಿಂದ ಎಂಬತ್ತಾರನೇ ಅಧ್ಯಾಯದವರೆಗೆ ಗಯಾ ಕ್ಷೇತ್ರ ನೋಡಿ ಇಷ್ಟು ತೀರ್ಥ ಕೊಟ್ಟುಬಿಟ್ಟು ಅಲ್ಲಿ ಗಯ ಸೇರಿಸಿಲ್ಲ ನೋಡಿ ಗಯೆಯನ್ನು ಸಪರೇಟಾಗಿ ತೆಗೆದುಕೊಂಡು ಅದರ ಮೇಲೆ ಒಳದು ಅಧ್ಯಾಯಗಳನ್ನು ಅಲ್ಲಿ ಇದು ಮಾಡಿದ್ದಾರೆ ಅದಕ್ಕೋಸ್ಕರ ಸಮರ್ಪಣೆ ಮಾಡಲಾಗಿದೆ ಆ ಇದರಲ್ಲಿ ಯಾವುದು ಪುರಾಣದಲ್ಲಿ ಗಯಾ ಮಹಾತ್ಮೆ ಎಂಬತ್ತೇಳನೇ ಅಧ್ಯಾಯದಲ್ಲಿ ಮನ್ವಂತರದ ಒಂದು ವರ್ಣನೆ ಎಂಬತ್ತೆಂಟನೇ ಅಧ್ಯಾಯದಿಂದ ತೊಂಬತ್ತನೇ ಅಧ್ಯಾಯದವರೆಗೆ ಪಿತೃದೇವತೆಗಳು ಅಂದರೆ ಯಾರು ಇದು ಗೊತ್ತಿರಬೇಕು ನಮಗೆ ಹಿಂದೂಗಳಾದವ್ರಿಗೆ ಸುಮ್ಮನೆ ಪಿತೃದೇವತೆಗಳಂದರೆ ಯಾರು ನಾವು ಶ್ರಾದ್ದ ಮಾಡ್ತೇವೆ ಗೊತ್ತಿಲ್ಲದೆ ಮಾಡೋದು ಸುಮ್ಮನೆ ಕಾಟಾಚಾರಕ್ಕೆ ಅದು ನಮ್ಗೆ ಗೊತ್ತಿರೋದೇ ಇಲ್ಲ ಬಿಡಿ ನಮಗೆ ಶ್ರಾದ್ದ ಡೇಟು ಗೊತ್ತಿರೋಲ್ಲ ಅದು ಹಾಗೆ ಹೊರಟೋಗಿರುತ್ತದೆ ಎಷ್ಟೋ ಜನ ಕೇಳೋದು ಉಂಟು ಎಷ್ಟೋ ಇದಾಗಿ ಮುಂದೆ ಹೇಳ್ತೇನೆ ನಾನು ಆ ಸೊ ಅದರಿಂದ ಪಿತೃದೇವತೆಗಳಂದರೆ ಯಾರು ಅದನ್ನು ಕೂಡ ಗೊತ್ತಿರಬೇಕು ನಮಗೆ ತೊಂಬತ್ತೊಂದನೇ ಮತ್ತು ತೊಂಬತ್ತೆರಡನೇ ಅಧ್ಯಾಯದಲ್ಲಿ ಹರಿ ಧ್ಯಾನವನ್ನು ಹೇಗೆ ಮಾಡಬೇಕು ಅದರ ಒಂದು ಕಲ್ಪನೆ ಉಂಟು ಹೇಗೆ ಮೆಡಿಟೇಟ್ ಹೌ ಟು ಮೆಡಿಟೇಟ್ ಆನ್ ಹರಿ ಅದು ಗೊತ್ತಿರಬೇಕು ತೊಂಬತ್ತ್ಮೂರು ಮತ್ತು ತೊಂಬತ್ನಾಲ್ಕನೇ ಅಧ್ಯಾಯದಲ್ಲಿ ವರ್ಣಧರ್ಮ ಅಂದರೆ ಏನು ಯಾವ ರೀತಿಯಲ್ಲಿ ಆಚರಿಸಬೇಕು ತೊಂಬತ್ತೈದು ಮತ್ತು ತೊಂಬತ್ತಾರನೇ ಅಧ್ಯಾಯದಲ್ಲಿ ಗೃಹಸ್ಥಾಶ್ರಮ ಧರ್ಮ ನೋಡಿ ಗೃಹಸ್ಥಾಶ್ರಮ ಧರ್ಮ ಅಂದರೆ ಸುಮ್ಮನೆ ನಾವು ಹೇಗಂದ್ರೆ ಹಾಗೆರೋದಲ್ಲ ಅದೂ ಒಂದು ಧರ್ಮ ಅದು ಒಂದು ಆಶ್ರಮ ನೆನ್ಪಿಟ್ಕೋಬೇಕು ಆಶ್ರಮ ಅಂದರೆ ಆ ಸಮಂತಾಶ್ರಮ ಅಲ್ಲಿ ಒಂದು ಪತ್ನಿ ಗ್ರಹಣ ಮಾಡಿದ ಮಾಡಿದಂಥದಿಂದ ಸಾಯುವವರೆಗೆ ಯಾವ ರೀತಿಯಲ್ಲಿ ಶ್ರಮಿಸಿದರೆ ಭಗವಂತನ ಪ್ರಾಪ್ತಿಯಾಗುತ್ತದೆ ಅದೇ ಆಶ್ರಮ ಅದರಿಂದ ಹೇಗೆ ತನ್ನನ್ನು ಉದ್ಧಾರ ಮಾಡುವುದು ಧ್ವೀ ಅದೇ ಧರ್ಮ ಆದ್ರಿಂದ ಒಂದೊಂದು ಕೂಡ ಆಚರಣೆ ಮಾಡುವುದು ಬಹಳ ಕಷ್ಟ ಸುಮ್ಮನೆ ನಾವು ನಾವು ಗ್ರಹಸ್ಥರು ಗ್ರಹಸ್ಥರು ಅಲ್ಲ ನಾವು ನಿಜವಲ್ಲೇ ಹೇಳಬೇಕಾದ್ರೆ ಗೃಹಸ್ಥ ಅಂದ್ರೆ ಮನೇಲಿ ಇದ್ದ ಮಾತ್ರ ಗ್ರಹಸ್ಥ ಅಲ್ಲ ಮನೇಲಿದ್ದ ಮಾತ್ರ ಗ್ರಹಸ್ಥ ಆದ್ರೆ ನಿಮ್ಮ ಮನೆಯಲ್ಲಿ ಹಲ್ಲಿ ಇದೆಯೀ ಇಲಿ ಇದೆ ರೀ ಜೀರ್ಣೆ ಇದೆ ರೀ ಆಗಬೇಕಾಗಿತ್ತಲ್ಲ ಹಾಗಲ್ಲ ಅದಕ್ಕೊಂದು ಪಾರಿಭಾಷಿಕ ಇದುಂಟು ವ್ಯುತ್ಪತ್ತಿ ಇದೆ ಪಾರಿಭಾಷಿಕ ಟೆಕ್ನಿಕಲ್ ಅದು ತೊಂಬತ್ತೇಳನೇ ಅಧ್ಯಾಯದಲ್ಲಿ ದ್ರವ್ಯ ಶುದ್ಧಿ ಯಾವ್ಯಾವ ದ್ರವ್ಯವನ್ನು ಯಾವ ರೀತಿ ಇನ್ನೊಂದು ದ್ರವ್ಯ ಹಾಕಿದ್ರಿಂದ ಇದು ಕೆಮಿಕಲ್ ಅನಾಲಿಸ್ ನೋಡಿ ಅದರ ಸೈನ್ಸ್ ರಸ ವಿದ್ಯೆ ದ್ರವ್ಯ ಶುದ್ಧಿ ಹೇಗೇಗಾಗತ್ತೆ ನೀರಿನಿಂದ ಶುದ್ಧಿ ಆಗ್ತಕ್ಕಂಥ ದ್ರವ್ಯಗಳು ಯಾವುದು ಇದೆಲ್ಲ ಉಂಟು ತೊಂಬತ್ತೆಂಟನೇ ಅಧ್ಯಾಯದಲ್ಲಿ ದಾನ ವಿಧಿ ದಾನವನ್ನು ಹೇಗೆ ಮಾಡಬೇಕು ಈ ದಾನಕ್ಕೆ ತುಂಬ ಇನ್ನೂ ಮುಂದೆ ಜಾಸ್ತಿ ಹೇಳಿದ್ದಾರೆ ನಮ್ಮಲ್ಲಿ ದಾನವನ್ನು ಪ್ರಶಂಸೆ ಮಾಡುವುದು ಜಾಸ್ತಿ ಅದಕ್ಕೋಸ್ಕರ ನಮ್ಮ ಯ ಇಕಾನಮಿ ಅನ್ನೋದು ಅಷ್ಟು ಸುಭದ್ರವಾಗಿತ್ತು ಸಂತೃಪ್ತಿಯ ಜೀವನ ಇತ್ತು ಲೋಭದಿಂದ ಪಾರಾಗಿದ್ವಿ ನಾವು ತೊಂಬತ್ತೊಂಬತ್ತನೇ ಅಧ್ಯಾಯದಲ್ಲಿ ಶ್ರಾದ್ದಧಿ ನೋಡಿ ಇದೆ ಶ್ರಾದ್ದ ಹೇಗೆ ಮಾಡಬೇಕು ಬಹಳ ಇಂಪಾರ್ಟೆಂಟ್ ಶ್ರಾದ್ದ ಅನ್ನುವಂಥ ಶಬ್ದ ಬಂದಿರೋದು ಶ್ರದ್ಧೆಯಿಂದ ಶ್ರದ್ಧೆ ಇಡಬೇಕು ಶ್ರದ್ಧೆ ಅಂದರೆ ಏನು ಅದಕ್ಕೂ ಕೂಡ ಒಂದು ದೊಡ್ಡ ವ್ಯುತ್ಪತ್ತಿ ಇದೆ ಅಂತ ಹೇಳಲಿಕ್ಕೆ ಹೋದರೆ ಸಮಯ ಆಗುತ್ತೆ ಶ್ರದ್ಧೆ ಸತ್ಯದ ಆಧಾರಿತವಾಗಿರ್ತಕ್ಕಂಥ ನಂಬಿಕೆ ಕಾಟಾಚಾರದ ನಂಬಿಕೆಯಲ್ಲ ಇದು ಖಂಡಿತ ಸತ್ಯ ಇದು ನಮ್ಮ ಹಿರಿಯರ ಒಂದು ಅನುಭವದಿಂದ ಬಂದಿದ್ದು ನಾನು ಇದನ್ನ ಅವರು ಹೇಳಿದಂತೆ ಮಾಡಿದರೆ ನನಗೂ ಕೂಡ ಅದರಲ್ಲಿ ಇರ್ತಕ್ಕಂಥ ಸತ್ಯ ನನ್ನ ಜೀವನದಲ್ಲಿ ಅನುಭವಕ್ಕೆ ಬರುತ್ತೆ ಅನ್ನುವಂಥ ನಂಬಿಕೆಯಿಂದ ಮಾಡತಕ್ಕಂತಹ ಕ್ರಿಯೆಯೇ ಶ್ರಾದ್ದ ಅನೇಕರು ಹೇಳೋದು ಆರ್ಗ್ಯುಮೆಂಟ್ ಕೂಡ ಮಾಡಿದ್ದಾರೆ ನನ್ನ ಹತ್ರ ಸ್ವಾಮೀಜಿ ನೋಡಿ ಈ ಶ್ರಾದ್ದದಲ್ಲಿ ಎಷ್ಟೊಂದು ವೇಸ್ಟ್ ಮಾಡ್ತಾರಲ್ವಾ ಸಮಯ ವೇಸ್ಟು ನೀವು ಟಿ ನೋಡುವಾಗ ಏನು ಸಮಯ ವೇಸ್ಟ್ ಆಗಲ್ಲ ನಿಮಗೆ ಪಟಿಂಗ್ರು ಹಾಗೆ ದ್ರವ್ಯ ವೇಷ್ಟು ಅದ್ರ ಬಂದು ನಾವು ಯಾಕೆ ಬಡವರಿಗೆ ಊಟ ಹಾಕಬಾರ್ದು ನಾ ಹೇಳಿದೆ ನಿಮ್ಮ ಬಡವರಿಗೆ ಊಟ ಹಾಕುವಂತಹ ಒಂದು ಕಾರ್ಯಕ್ರಮ ಉಂಟಲ್ಲ ಭೇಷ್ ಭಲೆ ನಿಮ್ಮ ಹೃದಯಕ್ಕೆ ಮೆಚ್ಚುತ್ತೇನೆ ಆದರೆ ಯಾವಾಗ ನಿಮ್ಮ ಪಿತೃಗಳಿಗೆ ಶ್ರದ್ಧೆ ತೋರುವ ಸಮಯ ಇರುತ್ತಲ್ಲ ಅಲ್ಲಿ ವಿಧಿವಿಧಾನ ಹೇಗಿದೆಯೋ ಹಾಗೆ ಮಾಡಿ ಬೇರೆ ಟೈಮಲ್ಲಿ ನಾನೇ ಹೇಳ್ತೀನಿ ಆ ಟೈಮಲ್ಲಿ ನೀವು ಬಡವರಿಗೆ ಬಡಬಗ್ಗರಿಗೆ ಆಹಾರ ಉಚಿತವಾಗಿ ದಾನ ಮಾಡಿ ನಾನೇ ಒಂದಿಷ್ಟು ಕಳಿಸ್ತೀನಿ ಅಲ್ಲಿಂದ ಇಲ್ಲಿಂದ ಅಂತ ಹೇಳಿದೆ ನಾನು ಆ ಸಮಯದಲ್ಲಿ ಏನಿದೆಯೋ ಅದನ್ನು ಮಾಡ್ಬೇಕು ಅದಲ್ಲ ನಾವು ಹೇಗೆ ಅಂದರೆ ಹಾಗೆ ಮಾಡಿಬಿಟ್ಟು ಅದಕ್ಕೆ ಸ್ವರ್ಗ ಬರಲಿ ಪುಣ್ಯ ಬರಲಿ ಹಾಗಲ್ಲ ಪುಣ್ಯ ಅನ್ನುವಂಥ ಶಬ್ದ ನಿಮಗೆ ಕೇಳಿರೋದೆ ಧರ್ಮಗ್ರಂಥಗಳಿಂದ ಅದೇ ಧರ್ಮ ಗ್ರಂಥಗಳೇ ಶ್ರಾದ್ದದ ವಿಧಾನವನ್ನು ಹೇಳ್ತಾ ಇದೆ ನೆನ್ಪಿಟ್ಕೊಳ್ಳಿ ಒಂದು ವೇಳೆ ನಿಮ್ಮ ಪುಣ್ಯ ಬೇಡದೆ ಹೋದರೆ ಶ್ರಾದ್ದ ಮಾಡಬೇಡಿ ಅಷ್ಟೇ ಇನ್ನೇನಿಲ್ಲ ಇನ್ಪುಟ್ ಈಸ್ ಈಕ್ವಲ್ ಟು ಔಟ್ಪುಟ್ ಸೈನ್ಸ್ ಇದು ನೆನ್ಪಿಟ್ಕೋಬೇಕು ಯಾಕೆ ನಿಂಗೆ ನಂಗೆ ಹಿಂಗಾಯಿತು ಯಾಕೆ ನಂಗೆ ಹಂಗೆ ಪ್ರಶ್ನೆ ಮಾಡಬೇಡಿ ನೀವು ಮತ್ತೆ ಆ ಪ್ರಶ್ನೆ ಅಧಿಕಾರ ಯಾವಾಗ ಬರೋದು ಚಾಚೂ ಚಾ ಚೂ ಅನುಕರಣ ಶಬ್ದ ಅದು ಅಂದರೆ ಹೇಗಿದೆಯೋ ಹಾಗೆ ತಪ್ಪದೆ ಮಾಡಿದ್ದಲ್ಲಿ ಧರ್ಮ ವಿಧಿಯನ್ನ ನಾವು ಈ ಪ್ರಶ್ನೆ ಮಾಡೋದಿಲ್ಲ ಅಧಿಕ ಪ್ರಸಂಗಿ ಪ್ರಶ್ನೆ ಮಾಡೋದಿಲ್ಲ ಆದ್ರಿಂದ ಅಂಥವರಿಗೆ ಯಾವತ್ತೂ ಕೂಡ ವಿಕರ್ಮ ವಿಕರ್ಮ ಅಂತ ಹೇಳಿದ್ರೆ ತಪ್ಪು ಕರ್ಮ ಮಾಡಬಾರ್ದು ಮಾಡೋದು ಆ ಮಾಡಬಾರ್ದು ಮಾಡೋದು ಹೇಗಾಗತ್ತೆ ಅಂದರೆ ನಾವು ಹೇಗಂದ್ರೆ ಹಾಗೆ ನಮ್ಮ ಕಪೋಲ ಕಲ್ಪನೆ ಏಯ್ ಬೆಳಿಗ್ಗೆನ ಏ ಇವತ್ತು ಏನೋ ಎದ್ದ ತಕ್ಷಣ ಟೀ ಕುಡಿಯೋಣ ಆಮೇಲೆ ಬೇಕಿದ್ರೆ ಹಲವು ಜನ ನೋಡೋ ಇವತ್ತು ಎದ್ದ ತಕ್ಷಣ ಪೇಪರ್ ಓದೋಣ ಆಮೇಲೆ ಟೀ ಕುಡಿಯೋಣ ಆಮೇಲೆ ಟಿ ನೋಡೋಣ ಆಮೇಲೆ ಸ್ನಾನ ಮಾಡೋಣ ಅಂದ್ರೆ ಒಂದೊಂದು ದಿವಸ ತನ್ನ ಮೂಡು ಹೇಗಿರುತ್ತೋ ಹಾಗೆ ಜೀವನ ನಡೆಸತಕ್ಕಂಥವರಿಗೆ ಪುಣ್ಯದ ಆಸೆಯನ್ನು ಇಟ್ಕೋಬಾರದು ಆಮೇಲೆ ಅವರು ಪ್ರಶ್ನೆಯನ್ನು ಕೂಡ ಕೇಳಬಾರ್ದು ನನಗೆ ಯಾಕೆ ಹೀಗಾಯಿತು ನಾನು ಏನು ತಪ್ಪು ಮಾಡಿದ್ದೆ ಕೇಳಬಾರ್ದು ಕೇಳಬಾರ್ದು ಅಂತ ಪ್ರಶ್ನೆ ಕೇಳುವ ಅಧಿಕಾರ ಯಾರಿಗಿದೆ ಯಾರು ತಸ್ಮಾತ್ ಶಾಸ್ತ್ರ ಪ್ರಮಾಣ ಕಾರ್ಯ ಕಾರ್ಯ ವ್ಯವಸ್ಥಿತೌ ಭಗವಂತ ಗೀತೆಯಲ್ಲಿ ಹೇಗೆ ಹೇಳಿದ್ದಾನೋ ಹದಿನಾರನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಹಾಗೆ ಹೇಳಿದರೆ ಅಂಥವ್ರು ಮಾತ್ರ ಪರಮಾತ್ಮ ಕೇಳಬೇಕು ಯಾಕೆಂದರೆ ಪುಣ್ಯದ ವಿಷಯ ಶಾಸ್ತ್ರದ ವಿಷಯ ನೆನ್ಪಿಟ್ಕೊಳ್ಳಿ ಆಮೇಲೆ ಶಾಸ್ತ್ರ ಅವನಿವನು ಮಾಡಿದ್ದಲ್ಲ ಶ್ರುತಿಸ್ಮೃತಿ ಮಮೈವಾಜ್ಞೆ ಪರಮಾತ್ಮ ಹೇಳಿದ್ದಾನೆ ಶ್ರುತಿಸ್ಮೃತಿ ಎರಡೂ ಕೂಡ ನನ್ನದೇ ಡೈರೆಕ್ಟ್ ಆಜ್ಞೆಗಳು ಆದ್ದರಿಂದ ಬಹಳ ಬಹಳ ನಾವು ಎಚ್ಚರಿಕೆಯ ಜೀವನವನ್ನು ನಡೆಸಬೇಕು ಬಹಳ ಬಹಳ ಜವಾಬ್ದಾರಿಯುತವಾಗಿರ್ತಕ್ಕಂಥ ಜೀವನವನ್ನು ನಡೆಸಬೇಕು ಅದಕ್ಕೋಸ್ಕರವೇ ನಮಗೆ ಈ ಪುರಾಣಗಳಿರೋದು ಅದಕ್ಕೋಸ್ಕರವೇ ಈ ಧರ್ಮಗ್ರಂಥಗಳು ಇರತಕ್ಕಂಥದ್ದು ಆಮೇಲೆ ನೂರನೇ ಅಧ್ಯಾಯದಲ್ಲಿ ವಿನಾಯಕ ಅರ್ಚನೆ ವಿನಾಯಕ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಗಣಪತಿ ಅಲ್ಲ ವಿನಾಯಕ ಬೇರೆ ಈಗಿನ ನಂತರ ಬಂದಂತಹ ನಮ್ಮ ಈ ಕಲ್ಪನೆ ಇದೆಯಲ್ಲ ಗಣಪತಿ ಅದು ಆಗಿನ ಕಾಲದಲ್ಲಿ ವಿನಾಯಕರು ಅಂತ ಹೇಳಿದ್ರೆ ವಿಘ್ನವನ್ನು ನೀಡ್ತಕ್ಕಂತಹ ಕೆಲವೊಂದು ದೇವತಾ ವಿಶೇಷ ಅವರು ವಿಘ್ನವನ್ನು ನೀಡ್ತಾ ಇದ್ರು ನೀವು ಪೂಜೆ ಮಾಡದೆ ಹೋದ್ರೆ ಆದ್ರಿಂದ ಅವರಿಗೆ ವಿನಾಯಕರು ಅಂತ ಹೆಸರು ಗಣಪತಿಯೊಬ್ಬ ವಿನಾಯಕ ಅನೇಕ ವಿನಾಯಕರಲ್ಲಿ ಗಣಪತಿಯ ಒಬ್ಬ ನಮ್ಮ ಗಣೇಶ ಒಬ್ಬ ಅಂದರೆ ಪಾರ್ವತಿ ಸುತ ಗಜ ಮುಖ ಅವನು ಒಬ್ಬ ಹಾಗೆ ಅಂತ ವಿನಾಯಕರು ಅನೇಕರಿದ್ದರು ಆ ವಿನಾಯಕರ ಅರ್ಚನೆಯನ್ನು ಮಾಡಿ ನಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಉತ್ಪಾತಗಳನ್ನು ಹೇಗೆ ನಾವು ಕಳ್ಕೊಳ್ತಕ್ಕಂಥದ್ದು ಶಾಂತಿಯನ್ನು ಹೇಗೆ ಮಾಡಿಕೊಡ್ತಕ್ಕಂಥದ್ದು ಅಂತ ಕಲ್ಪನೆ ನಮ್ಗೆ ಸಿಗೋದು ನೂರನೆಯ ಅಧ್ಯಾಯದಲ್ಲಿ ಇನ್ನು ಮುಂದಿನ ಅಧ್ಯಾಯದಲ್ಲಿ ಏನಿದೆ ಅನ್ನೋದನ್ನ ಮುಂದಿನ ಉಪನ್ಯಾಸ ನೋಡೋಣ ಇಲ್ಲೊಂದು ಸೂಚನೆ ಹನ್ನೆರಡನೇ ತಾರೀಕು ಜುಲೈ ಭಾನುವಾರ ಸ್ವಾಮಿ ಸರ್ವಪ್ರಿಯಾನಂದಿ ಅವರು ನಮ್ಮ ಪ್ರಶಿಕ್ಷಣ ಕೇಂದ್ರ ಬ್ರಹ್ಮಚಾರಿ ಪ್ರಶಿಕ್ಷಣ ಕೇಂದ್ರದಲ್ಲಿ ಪ್ರಾಚಾರ್ಯರಾಗಿದ್ದಾರೆ ಅವರು ಆ ದಿವಸ ಸಾಯಂಕಾಲ ಆರರಿಂದ ಏಳು ಇಂಗ್ಲೀಷ್ನಲ್ಲಿ ಕನ್ನಡ ಬರೋಲ್ಲ ಅವರಿಗೆ ಇಂಗ್ಲಿಷ್ನಲ್ಲಿ ಅಟೈನ್ಮೆಂಟ್ ಮನಶಾಂತಿಯನ್ನು ಪಡೆಯುವ ಮಾರ್ಗ ಅಂತ ಓದಲ್ಲ ನಾವು ಯಾಕಂದ್ರೆ ನೀವು ಅದನ್ನೇ ಕೇಳ್ಕೊಂಡ್ ಬರ್ತೀರಲ್ಲಿ ಹೇಳ್ತಾರೀಸ್ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ ಆಮೇಲೆ ಹತ್ತೊಂಬತ್ತನೇ ತಾರೀಕು ಪುನಃ ಆರರಿಂದ ಏಳು ಗರುಡ ಪುರಾಣದ ಒಂದು ಪರಿಚಯ ನೋಡ್ಲಿಕ್ಕಿದ್ದೇವೆ ಮತ್ತೆ ಇನ್ನೊಂದು ಸೂಚನೆ ಏನಂದ್ರೆ ಈ ಶನಿವಾರಗಳಲ್ಲಿ ಮೊದಲ ಎರಡು ಶನಿವಾರ ನಾಲ್ಕು ಹನ್ನೊಂದು ಈಗ ನಿಮಗೆ ಕಳೆದ ತಿಂಗಳಿಂದ ಏನು ನಡೀತಾ ಇದೆಯೋ ದುರ್ಗಾಸಪ್ತಶತಿ ಇರ್ತದೆ ಪುನಃ ಹದಿನೆಂಟು ಇಪ್ಪತ್ತೈದು ಅಂದರೆ ಕೊನೆಯ ಎರಡು ಶನಿವಾರಗಳು ಪುನಃ ರಾಮಚರಿತ ಮಾನಸ ಅದು ಇಂಗ್ಲೀಷ್ನಲ್ಲಿ ಇರ್ತದೆ ಓಂ ಪೂರ್ಣಮದ ಪೂರ್ಣಮಿ ದಮ್ ಪೂರ್ಣ ಪೂರ್ಣಮುದೇ ಪೂರ್ಣಸ್ಯ ಪೂರ್ಣಮಾದ ಪೂರ್ಣಮೇವಿಷ್ಯತೆ ಶಾಂತಶಾಂತ ಹರಿ ಓ ತತ್ಸತ್ ಶ್ರೀರಾಮರ್ಪಣಮಸ್ತು